ಪ್ರಣವ ಪ್ರತಿಪಾದ್ಯ ತ್ರಿನಾನದಿ ತನುವಿನುಡು ತ್ರಿಸ್ತಾನಗ ನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ನೆನೆಸಿ ಎಪ್ಪತ್ತೆರಡು ಸಾವಿರ ಇನಿತು ನಡಿಯೊಳು ನಿಯಮಿಸುತ್ತಿಗ ಲೋಕದು ಬೆಳಗುವನು ಲೋಕದಳು ಸರ್ವತ್ರ ಬೆಳಗುವನು ನೋಡಿದ್ದೇವೆ ನಾವು ನಿನ್ನೆ ಇನ ಜಬತ್ತಿಗ ಅಂತ ವಿಶೇಷಣ ಇದೆ ಇನಾಂತ ಅಂತ ಸೂರ್ಯನೇಗೆ ಹೆಸರು ಸ್ವಾಮಿ ಅಂತ ಒಂದರ್ಥ ಇಡಿ ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ ಇಡಿ ಜಗತ್ತನ್ನು ನಿಯಮನೆ ಮಾಡುವ ಅಷ್ಟೇ ಅಲ್ಲ ಇನ ಅಂತಂದ್ರೆ ನಮ್ಮ ಆಸೆಯನ್ನು ಪೂರೈಸುವವ ಅಂತ ಅರ್ಥ ಈ ಅಂದ್ರೆ ಕಾಮ ಇ ಕಾಮ ಪುಸಿ ನ ಅಂದ್ರೆ ನಯತಿ ನಮ್ಮ ಕಾಮವನ್ನು ತಂದು ನಮಗೆ ಮುಟ್ಟಿಸುತ್ತಾನೆ ಅದಕ್ಕೆ ಸೂರ್ಯನಿಗೆ ಇಲ್ಲ ಸೂರ್ಯನ ಒಳಗಿದ್ದ ವಾಯುದೇವರು ವಾಯುದೇವರೊಳಗಿದ್ದ ಭಗವಂತ ಅವರು ನಮ್ಮ ಆಚೆಯನ್ನು ಪೂರೈಸುವವರು ಈಡೇರಿಸುವವರು ಸೂರ್ಯ ಆಕಾಶದಲ್ಲಿದ್ದು ನಮ್ಮ ಎಲ್ಲ ಆಚೆ ಆಕಾಂಕ್ಷೆಗಳನ್ನು ಕೂಡ ಪೂರೈಸುವವ ಇದು ನಮ್ಮ ನಮ್ಮ ಅನುಭವ ಅದನ್ನು ನಾನು ಹೋಗೋದಿಲ್ಲ ಇನ್ನ ಆ ಸೂರ್ಯನ ಕಿರಣಗಳಲ್ಲಿ ಇರತಕ್ಕಂಥವನು ಭಗವಂತ ಸೂರ್ಯನಿಗೆ ಇಷ್ಟು ತಾಕತ್ತು ಎಲ್ಲಿಂದ ಬಂತು ಒಳಗಿದ್ದ ಇನ ಆ ಸ್ವಾಮಿ ಅವನು ಎಲ್ಲವನ್ನೂ ಪೂರೈಸುತ್ತಾನೆ ಇನ ಹೊರಗೆ ಮಾತ್ರ ಅಲ್ಲ ಒಳಗೂ ಇದ್ದಾನೆ ಈ ಅಷ್ಟದ ಕಬರದ ಪಕ್ಕದಲ್ಲಿ ಸೂರ್ಯ ಸಹಸ್ರ ಕಿರಣವಂಟ್ಲವನಾಗಿ ಒಳಗಿನಿಂದ ಇರ್ತಾನೆ ಒಳಗಿತ್ತು ಎಲ್ಲ ನಾಡಿಗಳಿಗೆ ಒಳಗೂ ಕೂಡ ಬೆಳಕನ್ನು ಚೆಲ್ತಾನೆ ಆದ್ರಿಂದ ಒಳಗಿನ ಬೆಳಕನ್ನು ಚೆಲ್ಲುವ ಕೆಲಸ ಸೂರ್ಯ ಮಾಡ್ತಾನೆ ಹೊರಗೂ ಒಂದು ರೀತಿಯಲ್ಲಿ ಕಿರಣಗಳ ಮೂಲಕ ವ್ಯಾಪ್ತಿ ಇದ್ರೆ ಒಳಗಿನಿಂದ ಈ ಪಿಂಡಾಂಡದಲ್ಲಿ ತುಂಬಿ ಸೂರ್ಯ ಬೆಳಕನ್ನು ಚೆಲ್ಲುತ್ತಾನೆ ಆ ಸೂರ್ಯನ ಒಳಗಿದ್ದ ಭಗವಂತ ಕಿರಣಗಳನ್ನು ಕೊಟ್ಟು ಬೆಳಕುವವನು ಈನ ಗಬಸ್ತಿಗ ಸರ್ವತ್ರ ಲೋಕದಳು ಬೆಳಗುವನು ಸರ್ವತ್ರ ಲೋಕದಳು ನಿನ್ನೆ ನಾವು ನೋಡಿದ್ದೇವೆ ಲೋಕ ಅಂದರೆ ಹೊರಗಿನ ಲೋಕ ಈ ಪಿಂಡಾಂಡದ ಲೋಕ ಇದು ಏಳು ಲೋಕ ಮೂರು ಲೋಕ ಹದಿನಾಲ್ಕು ಲೋಕ ಎಲ್ಲ ಇಲ್ಲಿ ತುಂಬಿಕೊಂಡುಂಟು ಹಾಗಾಗಿ ಸರ್ವತ್ರ ಹೊರಗಿನ ಪಿಂಡಾಂಡವನ್ನು ಹೇಗೆ ಬೆಳಗಿಸ್ತಾನೆ ಹಾಗೆ ಬ್ರಹ್ಮಾಂಡದ ಹಾಗೆ ಪಿಂಡಾಂಡವನ್ನೂ ಬೆಳಗಿಸ್ತಾನೆ ಇನ ಗವಸ್ತಿಗ ಸರ್ವತ್ರ ಲೋಕದಳು ಬೆಳಗುವನು ಹೇಗೆ ಬೆಳಗ್ತಾನೆ ಇನ ಗವಸ್ತಿಗ ಅಂತ ಹೇಳಿದ್ರು ಇನ ಗವಸ್ತಿಗ ಅಂದ್ರೆ ಸೂರ್ಯನ ಕಿರಣದಲ್ಲಿ ತುಂಬಿದವನ್ ಸೂರ್ಯನ ಕಿರಣದಲ್ಲಿ ತುಂಬಿದ ಕ್ರಮ ಹೇಗೆ ಬಲ್ ಬ್ರಹ್ಮಾಂಡದಲ್ಲಿ ಹೇಗೆ ಪಿಂಡಾಂಡದಲ್ಲಿ ಹೇಗೆ ಅದನ್ನು ನಾವು ನಿಮ್ಮೆಯಿಂದ ನೋಡಿಕೊಂಡು ಬರ್ತಿದ್ದೇವೆ ಇವರು ಸ್ವಲ್ಪ ಇನ್ನು ಬಿಡಿಸಿದರೆ ಭಗವಂತ ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುವಿನೋಡು ತ್ರಿಸ್ತಾನಕ ನಿರುದ್ಧನು ಪ್ರಣವ ಪ್ರತಿಪಾದ್ಯ ಅಂತ ಹೇಳಿದ್ರು ಆ ಭಗವಂತ ಸೂರ್ಯನ ಒಳಗಿರ್ತಾನೆ ಈ ಸೂರ್ಯನ ಒಳಗೂ ಇರ್ತಾನೆ ಅವನು ಪ್ರಣವ ಪ್ರತಿಪಾದ್ಯ ಪ್ರಣವದಲ್ಲಿ ಮೂರು ಅಕ್ಷರಗಳಿವೆ ಅದು ಮೂರು ಅಕ್ಷರಗಳು ಕೂಡ ಭಗವಂತನ ಸ್ತೋತ್ರ ಅದಕ್ಕೆ ಪ್ರಣವ ಅಂತ ಕರೀತಾನೆ ನವ ಅಂದ್ರೆ ಸ್ತೋತ್ರ ಸ್ತುತೌ ಅಂತ ದಾತು ಅಂದ್ರೆ ಸ್ತುತಿ ಪ್ರಣವ ಅಂದ್ರೆ ಪ್ರಕೃಷ್ಟವಾದ ಸ್ತುತಿ ಈ ಪ್ರಣವದಂತಹ ಸ್ತೋತ್ರ ಪ್ರಪಂಚದಲ್ಲಿ ಮತ್ತೊಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಎಲ್ಲ ಗುಣಗಳನ್ನೂ ಕೂಡ ಕ್ರೋಢೀಕರಿಸಿಕೊಂಡು ತನ್ನ ಹೊಟ್ಟೆಳಾಗಿ ಇಟ್ಟುಕೊಂಡು ಭಗವಂತನ ವಿಶೇಷವನ್ನು ಪ್ರತಿಪಾದನೆ ಮಾಡುತ್ತದೆ ಅದಕ್ಕೆ ಪ್ರಣವ ಪ್ರಕೃಷ್ಟಃ ನಮಃ ಸ್ತುತಿ ಪ್ರಣವ ಪ್ರಕೃಷ್ಟವಾದ ಸ್ತೋತ್ರ ಅದಕ್ಕೆ ಏಕಏವ ಅದ್ವಿತೀಯೋಸ ಪ್ರಣವ ಮಂತ್ರ ಇಷ್ಯತೆ ಮಂತ್ರಗಳಲ್ಲಿ ರಾಜ ಅನಿಸಿಕೊಂಡ ಅಸಾಧಾರಣವಾದ ಅದ್ವಿತೀಯವಾದಂತಹ ಸ್ತೋತ್ರ ಪ್ರಪಂಚ ಅದು ಪ್ರಣವ ಪ್ರಣವ ಅಂದರೆ ಬರೀ ಶಬ್ದ ಅಲ್ಲ ಅದೊಂದು ದೊಡ್ಡ ಸ್ತೋತ್ರ ಭಗವಂತನ ಗುಣಗಳನ್ನು ಕ್ರೋಢೀಕರಿಸುವ ಮಂತ್ರ ಯಾಕೆಂದ್ರೆ ಅದು ಪ್ರಣವ ಪ್ರಣವ ಅಂತಂದ್ರೆ ನವ ನವ ನವ ನವ ಅಂದರೆ ಹೊಸ್ತು ಭಾರೀ ಹೊಸ ಅದು ಹೊಸ್ತು ಅಂತ ಗೊತ್ತಾಗಬೇಕಾಗಿದ್ರೆ ಹಳದ ಯಾವುದಕ್ಕೆ ಗೊತ್ತಿರಬೇಕು ನಮಗೆ ಅಷ್ಟೇ ಅದಕ್ಕೂ ಪ್ರಣವ ಅಂತ ಆಗತ್ತೆ ಅದೊಂದು ಆಚಾರ್ಯ ಮಧ್ವರಂಥವರು ಮಧ್ವರಂಥವರು ಅಂದರೆ ವಾಯುದೇವರು ಹನುಮ ಭೀಮಾ ಮದ್ವಾ ಲಕ್ಷ್ಮೀ ದೇವಿಯರು ಇದನ್ನು ಬಿಡಿಸಬಲ್ಲರು ಯಾಕೆಂದ್ರೆ ಅದನ್ನು ಎಷ್ಟು ಬಿಡಿಸಿದರೂ ಅಷ್ಟಿದೆ ಅಲ್ಲಿ ತುಂಬಿಕೊಂಡಿರ್ತಕ್ಕಂತಹದು ದೊಡ್ಡ ಪ್ರಪಂಚ ಅದು ಆಚಾರ್ಯರು ಸೂಕ್ಷ್ಮವಾಗಿ ಒಂದು ಮಾತು ಹೇಳುತ್ತಾರೆ ಪ್ರಣವ ಮೂರು ಅಕ್ಷರ ಅದರ ವ್ಯಾಖ್ಯಾನ ವ್ಯಾಹೃತಿ ಅದು ಮೂರು ಭೂ ಭುವ ಸ್ವಾಹ ಅದರದ್ದು ವಿವರಣೆ ಗಾಯತ್ರಿ ಅದು ಮೂರು ಪಾದದಲ್ಲಿ ಬೆಳೆದು ಬಂತು ಅದರದ್ದೇ ವಿವರಣೆ ಪುರುಷ ಮೂರು ವರ್ಗದಲ್ಲಿ ವ್ಯಾಪಿಸಿತ್ತು ಅದರದ್ದೇ ವಿವರಣೆ ಮೂರು ವೇದಗಳು ವ್ಯಾಪಿಸಿತ್ತು ಹೀಗೆ ಮೂರರಿಂದ ಇಡೀ ಸ್ತೋತ್ರ ಪ್ರಪಂಚವನ್ನು ಕಬಳಿಸಿ ತನ್ನ ಬಸಿರಲ್ಲಿ ಇಟ್ಟುಕೊಂಡಿರತಕ್ಕಂತಹದ್ದು ಪ್ರಣವ ಅದನ್ನು ಬರೆಯುವಾಗಲೂ ಕೂಡ ಮೂರು ಬರೀತಾರೆ ಯಾಕಂದ್ರೆ ಮೂರು ವೇದಗಳ ಜಿಷ್ಟು ಮೂರು ಪಾದಗಳ ಸಾರ ಮೂರು ವರ್ಗಗಳ ಸಂಗ್ರಹ ಮೂರು ಅಕ್ಷರಗಳಿಂದ ತನ್ನಲ್ಲಿ ತುಂಬಿಸಿಕೊಂಡಿದೆ ಅದು ಪ್ರಣವ ಪ್ರಕೃಷ್ಟವಾದ ಸ್ತೋತ್ರ ಪ್ರಪಂಚ ಪ್ರಣವ ಅದು ಯಾವಾಗ ನೋಡಿದ್ರೂ ಕೂಡ ವಸ್ತು ವಸ್ತು ನವ ನವ ನಮ ಪ್ರಣವ ಅದು ಭಗವಂತನಿಗೆ ಪ್ರಣಾಮ ಬರಲಿಕ್ಕೆ ಇರ್ತಕ್ಕಂತಹದ್ದು ಇದು ಪ್ರಣವ ಈ ಪ್ರಣವದಿಂದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ ಅದು ಹೇಗೆ ಅಂದರೆ ದಾಸರು ಹೇಳಿದ್ರು ತ್ರಿನಾಮದಿ ಅಂತ ಹೇಳಿದರು ಮೂರು ನಾಮದಿಂದ ಅವನು ಪ್ರತಿಪಾದ್ಯ ತಿರುಪತಿ ಹೋಗಿ ಬಂದವರಿಗೆಲ್ಲ ಗೊತ್ತು ಮೂರು ನಾಮ ಅಂತ ಅವನಿಗೂ ಮೂರು ನಾಮ ಓದವರಿಗೂ ಮೂರು ನಾಮ ಅಂತಾರೆ ಮೊಮ್ಮೆ ಮೂರು ನಾಮ ಅಂತಂದ್ರೆ ದಾಸರು ಕೇಳ್ತಾರೆ ನಿನಗೆ ಮೂರು ನಾಮ ಇಟ್ಟವರು ಯಾರು ಅಂತ ಅಂದ್ರೆ ಅಯ್ಯಂಗಾರಿಗಳು ಮಹತ್ವರು ಅಂತ ಹೀಗಲ್ಲ ವ್ಯಾಸರಾಜರು ಅಂತ ಕೇಳಿದ್ದಲ್ಲ ಮೂರು ನಾಮ ನಿನಗೆ ಇಟ್ಟವರು ಯಾರು ಅಂದ್ರೆ ಮುಂದೆ ಹೇಳ್ತಾರೆ ಅಚ್ಯುತ ಅನಂತ ಗೋವಿಂದ ಈ ಮೂರು ನಾಮ ನಿನಗೆ ಇಟ್ಟವರು ಯಾರು ಅಂದ್ರೆ ಮಗುವಿಗೆ ನಾಮಕರಣ ಮಾಡ್ತೇವೆ ಹೆಸರು ಇರ್ತೇವೆ ನಾವು ಯಾರು ನಾಮಕರಣ ಮಾಡಿದವರು ಅವರ ಪಿತಾ ಏಕಾದಶೆ ಅಗನಿ ನಾಮ ಕುರಿಯಾತೇ ಶ್ರುತಿ ಇದೆ ಹನ್ನೊಂದನೇ ದಿವಸ ಅಪ್ಪ ಹೆಸರು ಇಡ್ತಾನೆ ಅಪ್ಪ ಇಲ್ಲಿದ್ರೆ ಪಕ್ಕದ ನೇರ ಮತ್ತೆ ಇಡ್ತಾರೆ ಆದ್ರೆ ನಾವೇ ಮೊದಲು ಇಡಲು ಒಳ್ಳೆದಕ್ಕೆ ನಾಮ ಅದು ನಾಮ ಭಗವಂತನ ನಾಮವನ್ನು ಇಡಬೇಕು ಹೀಗೆ ಪ್ರಪಂಚದಲ್ಲಿ ಯಾರಿಗಾದ್ರೂ ಒಂದು ಕೂಸು ಹುಟ್ಟಿದಾಗ ಅದಕ್ಕೆ ಅಪ್ಪ ಅನ್ನೋ ನಾಮಕರಣ ಮಾಡ್ತಾರೆ ದಾಸನ ಕೇಳ್ತಾರೆ ಸ್ವಾಮಿ ನಿನಗೆ ಮೂರು ನಾಮ ಇಟ್ಟವರು ಯಾರು ಯಾರು ಇಟ್ಟದ್ದಲ್ಲದು ಅನಾದಿ ಕಾಲದಿಂದ ಬಂದಿರತಕ್ಕಂತಹ ನಾಮ ಅದು ಅದು ಮೂರು ನಾಮ ಯಾವುದು ಮೂರು ನಾಮ ಅಂದ್ರೆ ದಾಸರು ಹೇಳಿದರು ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ಮೂರು ನಾಮ ನಿನಗೆ ಅದು ಯಾವುದು ಮೂರು ನಾಮ ಪ್ರಣವನ್ನ ನಾವು ಬಿಡಿಸರೆ ಮೂರು ಅಕ್ಷರ ಇದೆ ಅಕಾರ ಉಕಾರ ಮಕಾರ ಆ ಅಂತ ಭಗವಂತನ ಹೆಸರು ಊ ಭಗವಂತನ ಹೆಸರು ಮಾ ಭಗವಂತನ ಹೆಸರು ಆ ಊ ಮ ಮೂರು ಭಗವಂತನ ವಿಶಿಷ್ಟವಾದ ನಾಮ ಆ ಅಂತ ದೇವರನ್ನು ಕರೀತಾರೆ ದೇವರನ್ನು ಊ ಅಂತ ಕರೀತಾರೆ ದೇವರನ್ನು ಮಾ ಅಂತ ಕರೀತಾನೆ ಯಾವ ಹೆಸರಿನಿಂದ ಕರೆದರೂ ಭಗವಂತ ಓಂ ಅಂತ ಹೇಳ್ತಾನೆ ಅಂತೆ ಓಂ ಆಯಿತು ಅಂತ ಹೇಳ್ತಾನೆ ಅಂತೆ ಆ ಅಂತಂದ್ರೆ ಅದು ಎಲ್ಲ ಗುಣಗಳನ್ನು ಕ್ರೋಢೀಕರಿಸತಕ್ಕಂತಹ ಶಬ್ದ ಅಕಾರ ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮಿದಾಯಕ ಅಂತ ಆಚಾರ್ಯರು ಭಾಶ್ಯದಲ್ಲಿ ಹೇಳ್ತಾರೆ ಆ ಅದು ಪರಬ್ರಹ್ಮನನ್ನು ಹೇಳುವ ಶಬ್ದ ಪೂರ್ಣತ್ವವನ್ನು ಹೇಳತಕ್ಕಂತಹ ಶಬ್ದ ಆ ಅಂದ್ರೆ ಮತ್ತೆ ಯಾವುದು ಬಾಕಿ ಉಳಿದಿಲ್ಲ ಎಲ್ಲ ಹೇಳ್ತದೆ ಆ ಆದ್ರೆ ಅತ್ತಿ ಸಕಲಾನ್ ಗುಣ ಅತ್ತಿ ಅನುಭವತೀತಿ ಅಹ ಸಕಲ ಗುಣಗಳನ್ನು ಅನುಭವಿಸುವಂತಹದ್ದು ನಮಗೆ ಗುಣ ಇದೆ ಅನುಭವಿಸ್ಲಿಕ್ಕಾಗುವುದಿಲ್ಲ ನಾವು ಸಾತ್ವಿಕ ಜೀವರಾಗಿದ್ದೆ ನಮಗೆ ಆನಂದ ಸ್ವರೂಪ ನಮ್ಮಲ್ಲಿದೆ ಆದರೆ ಅದನ್ನು ಅನುಭವಿಸಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಗುಣಗಳಿರಬಹುದು ಅನುಭವಬಾರದೂ ಇರಬಹುದು ದೇವರಿಗೆ ಹಾಗಲ್ಲ ಗುಣಗಳಿವೆ ಅದರ ಅನುಭವವೂ ಇದೆ ಅತ್ತಿ ಸಕಲಾನುಗುಣ ಅನ್ನು ಸ್ವೀಯತೆಯ ಅತ್ತಿ ಅನುಭವತೀತಿ ಅಹ ಸಕಲ ಗುಣಗಳನ್ನು ಅನುಭವಿಸುವವ ಸರ್ವವಾಗಾತ್ಮ ಎಲ್ಲ ವಾಕಿನಿಂದ ಪ್ರತಿಪಾದ್ಯಮಾನವಾದ ಗುಣಗಳೆಲ್ಲ ಅಕಾರದ ಮೂಲಕ ಭಗವಂತನನ್ನು ಹೇಳುತ್ತೆ ಅಂತ ಅದಕ್ಕೆ ನಮ್ಮಲ್ಲಿ ಒಂದು ಶಬ್ದ ಇದೆ ನೋಡಿ ಗಾದೆಯ ಮಾತಿದೆ ಈ ಎಲಿಮೆಂಟರಿ ಮಾಸ್ಟರ್ಗಳೆಲ್ಲ ಹೇಳ್ತಾರೆ ನೋಡೋ ನಾನು ಮರ್ತಿದ್ಯಾ ಒಂದು ಅಕ್ಷರ ಹೇಳಿಕೊಟ್ಟವ ನಾನು ಮರ್ತು ಬಿಡ್ಬೇಡ ಏನು ಒಂದು ಅಕ್ಷರ ಅಂತಂದ್ರೆ ಅಕಾರ ಇದನ್ನು ಹೇಳಿಕೊಟ್ಟವ ಆದ್ರೆ ಮರಿಬೇಡ ಅದಲ್ಲ ಆ ಅಂತಂದ್ರೆ ಅಕಾರದಿಂದ ವಾಚ್ಯನಾದ ಪರಬ್ರಹ್ಮ ಎಂಬ ಒಂದು ಅಕ್ಷರವನ್ನು ಕಲಿಸಿಕೊಟ್ಟವ ಅವನು ಗುರು ಅಂತ ಅದು ಆ ಅಂದ್ರೆ ಅಲ್ಲಿಂದ ನಂದು ಲೆಟರ್ಸ್ ಪ್ರಾರಂಭ ಆಗುದು ಆಕಾರದಿಂದ ಪ್ರಾರಂಭ ಆಗುದು ಯಾಕೆಂದ್ರೆ ಅಕಾರ ಸಕಲ ಗುಣಗಳನ್ನು ಹೇಳತಕ್ಕಂತಹ ಶಬ್ದ ಆ ಅಂದ್ರೆ ಭಗವಂತ ಸಕಲ ಗುಣ ಪರಿಪೂರ್ಣ ಅಂತ ದೇವರ ನಾಮ ಇದು ಅದು ಆ ಅಂತಂದ್ರೆ ಅದು ಹಾಗೆ ದೇವರು ಹೇಗಿದ್ದಾನೆ ಅಂತಂದ್ರೆ ಯಾರ ಹಾಗಿದ್ದಾನೆ ನನ್ನ ಹಾಗಿದ್ದಾನೋ ನಿಮ್ಮ ಹಾಗಿದ್ದಾನೋ ಇವರ ಹಾಗಿದ್ದಾನೋ ಆ ಯಾರ ಹಾಗೂ ಅಲ್ಲವ ಆ ಅಂದ್ರೆ ನೆಗೆಟಿವ್ ನಿಷೇಧ ಅದು ಅಲ್ಲ ಅಲ್ಲ ಅಲ್ಲ ಅಂತ ಹೇಳುವಂಥದ್ದು ನೀವು ಪ್ರಪಂಚದಲ್ಲಿ ಏನೇನು ವಸ್ತುವನ್ನು ಕಾಣ್ತೀರಿ ಓ ಪರಮಾತ್ಮ ಹೀಗ ಅಲ್ಲ ನೋ ಆ ಅದಲ್ಲ ಚೀರೋ ಅದು ಅಲ್ಲ ಈಗ ಆನಂದ ಅಂತ ನಾವು ಹೇಳ್ತೇವೆ ದೇವರನ್ನು ದೇವರನ್ನು ಆನಂದ ರೂಪ ಅಂತಂದ್ರೆ ನಮಗೆ ಊಟ ಮಾಡುವಾಗ ಆನಂದ ಆಗುತ್ತೆ ದೇವರು ಹಾಗು ಚ ಅಲ್ಲಪ್ಪ ಯಾಕೆ ಊಟ ಮಾಡುವಾಗ ಆನಂದ ಅಂದ್ರೆ ಊಟ ಆದ ಸಮಸ್ಯೆ ಆಗುತ್ತೆ ಅಲ್ಲ ಅದು ದೇವರು ಅದಲ್ಲ ಅದು ಆ ಅಲ್ಲ ಅಂತ ಹೇಳಿದ್ರು ನೀವು ಏನೇನು ಲೋಕದಲ್ಲೇ ಹೇಳ್ತೀರಿ ಅದು ಯಾವುದು ಅಲ್ಲ ಭಗವಂತ ಅದಕ್ಕಿಂತ ಮೇಲೆ ಅದಲ್ಲ ಅಂತ ಅದನ್ನು ಆ ಅಂತ ಶಬ್ದದಿಂದ ಹೇಳ್ತಾರೆ ಅಂದರೆ ಪ್ರಾಕೃತವಾದದ್ದು ಅಲ್ಲ ಅಪ್ರಾಕೃತವಾದ ಎಲ್ಲಾ ಗುಣಗಳು ಅವನಿಗಿದೆ ಅದಕ್ಕೆ ಆ ಎಂಬಂತಹದ್ದು ನಾಮ ಭಗವಂತನಿಗೆ ಇದು ಭಾರಿ ಪ್ರೀತಿಯ ನಾಮ ಆ ಊ ಅಂದ್ರೆ ಜಗತ್ತನ್ನು ಸೃಷ್ಟಿ ಮಾಡುವವ ಯಾಕೆಂದ್ರೆ ಉತ್ಕರ್ಷಾತ್ ಉಹು ತನ್ನ ಹೊಟ್ಟೆಯಿಂದ ಜಗತ್ತನ್ನು ಉತ್ಕರ್ಷ ಮಾಡ್ತಾನೆ ಹೊರಗೆ ಇಡ್ತಾನೆ ತಂದಿಡ್ತಾನೆ ಅದಕ್ಕೆ ದೇವರಿಗೆ ಊ ಅಂತ ಹೆಸರು ಸೃಷ್ಟಿ ಅಂದ್ರೆ ಏನು ಅಂತಂದ್ರೆ ಪ್ರಾಯಶಃ ನಮ್ ತಿಳ್ಕೊಂಡ ಹಾಗೆ ದೇವರು ಹೀಗೆ ಕೈ ತಿರುಗಿಸುತ್ತಾನೆ ಒಂದ್ಸಲ ಆಗ ಬೂದಿ ಬಂದ ಹಾಗೆ ಬರುತ್ತೆ ಅಂತ ಅದು ನಾವೆಲ್ಲ ತಿರುಗಿದ್ರೆ ಬೂದಿ ಆಗುದು ಇದ್ದದ್ದೆಲ್ಲ ಬೂದಿ ಆಗಿಬಿಡುತ್ತೆ ಅಷ್ಟೇ ದೇವರದ್ದು ಸೃಷ್ಟಿ ಅಂದ್ರೆ ಹಾಗಲ್ಲ ಇಲ್ಲದಿದ್ದದ್ದನ್ನು ಸೃಷ್ಟಿ ಮಾಡೋದಿಲ್ಲ ಏನಿದೆ ಅದಕ್ಕೆ ವ್ಯಕ್ತತ್ವವನ್ನು ಕೊಡ್ತಾನೆ ಈಗ ಆಲೂಗ ಮರದ ಬೀಜ ಇದೆ ಅದರಿಂದ ಆಲೂಗ ಮರ ಆಯಿತು ಎಷ್ಟು ದೊಡ್ಡ ಮರ ಆಯಿತು ಎಷ್ಟು ದೊಡ್ಡದು ಮರ ಆಯಿತು ಈ ಚಿಕ್ಕದ್ರಲ್ಲಿ ತುಂಬಿದ ಶಕ್ತಿ ವ್ಯಕ್ತ ಆಯಿತು ದೊಡ್ಡದು ಮರ ಕಾಣಿಸ್ತು ಇಡೀ ಬ್ರಹ್ಮಾಂಡ ಇಡೀ ಪ್ರಪಂಚಕ್ಕೆ ಮೂಲಭೂತವಾದ್ದು ಪ್ರಕೃತಿ ಅಂತ ಹೆಸರು ಅದು ಸೂಕ್ಷ್ಮವಾದ್ದು ಸಾರ್ವಕಾಲಿಕವಾದ್ದು ಆ ಪ್ರಕೃತಿ ಭಗವಂತನ ಉದರದಲ್ಲಿರ್ತದೆ ಅದರ ಮೂಲಕ ಜಗತ್ತನ್ನು ಸೃಷ್ಟಿ ಮಾಡಿದ ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪೇಣ ಇದ್ದದ್ದನ್ನು ಸ್ಥೂರ ಭಾವವನ್ನು ಕೊಟ್ಟು ಭಗವಂತ ಸೃಷ್ಟಿ ಮಾಡಿದ ಅದಕ್ಕೆ ಉತ್ಕರ್ಷ ಅದು ಊಹು ಜಗತ್ತನ್ನು ಹೊಟ್ಟೆಯಿಂದ ತೆಗೆದು ಹೊರಗಿಟ್ಟ ಅದು ಸೃಷ್ಟಿಯಾಯಿತು ದಯದಾಂತ ಕಾಣಿಸ್ತು ಹೊಟ್ಟೆ ಹೊರಗೆ ಇರ್ತಾರೆ ಎಷ್ಟು ತುಲಸ ನಡೆದ ದೇವರಿಗೆ ಸೃಷ್ಟಿ ಮಾಡುವುದು ಕಷ್ಟ ಅಲ್ಲ ಸಂಹಾರ ಮಾಡುವುದು ಕಷ್ಟ ಅಲ್ಲ ಯಾಕೆಂದ್ರೆ ಸಂಹಾರ ಅಂದ್ರೆ ನಮ್ಗೆ ತಲೆ ಅಯ್ಯೋ ಸಂಹಾರ ವೇಸ್ಟ್ ಅಂತ ತಿನ್ನುವಾಗ ಯಾರಿಗಾದ್ರೂ ಬೇಜಾರ ಆಗತ್ತದು ಎಷ್ಟಲ್ಲ ಅದು ಸಾರ್ಥಕ ಅಂತ ದೇವರು ಹೇಳ್ದ ನೀವು ತಿಂದ್ರೆ ಭಾರತಕ್ಕಾದ್ರೆ ನಾನ್ ತಿಂದರೆ ಭಾರತಕ್ಕೆ ಯಾಕಲ್ಲ ನೀವು ತಿಂದರೆ ವೇಸ್ಟ್ ನಾನ್ ತಿಂದರೆ ವೇಸ್ಟ್ ಅಲ್ಲ ಯಾಕೆಂದ್ರೆ ಹೊಟ್ಟೆಯೊಳಗೆ ಇಡ್ತೇನೆ ನಿನ್ನತ್ರ ಬೇಕಾದಾಗ ಹೊರಗೆ ಇರ್ತೇನೆ ನಾನು ಇದು ಉತ್ಕರ್ಷಾತ್ ಉಹು ಜಗತ್ತಿನ ಸೃಷ್ಟಿ ಅಂದ್ರೆ ಇಷ್ಟೇ ಭಗವಂತ ಹೊಟ್ಟೆಯೊಳಗಿಂದ ಅದನ್ನು ಹೊರಗೆ ಇಡ್ತಾನೆ ಅಂದ್ರೆ ದೇವರೇ ಜಗತ್ತಾಗುವುದಲ್ಲ ದೇವರಿಂದ ಜಗತ್ತಿನ ಸೃಷ್ಟಿ ಆಗುವಂತಹದ್ದು ಎಂಬುದನ್ನು ಇಲ್ಲಿ ಹೂ ಎಂಬುದರಿಂದ ವಿವರಿಸ್ತಾರೆ ಉತ್ಕರ್ಷಾತ್ ಆಮೇಲೆ ಮಕಾರ ನಕಾರ ಅದು ಆನಂದದ ಅನುಭವ ಅಂದ್ರೆ ಹೇಳುವಂತದ್ದು ಮೀ ಅಂದ್ರೆ ಮು ಅಂದ್ರೆ ಅನುಭವ ಮನಜ್ಞಾನೆ ಅದು ಆನಂದದ ಅನುಭವ ಭಗವಂತ ಆನಂದದ ಅನುಭವ ರೂಪ ಯಾವತ್ತೂ ದುಃಖ ಪಡುವಂತಹ ಪ್ರಸಂಗ ಇಲ್ಲ ಅದಕ್ಕೆ ಕೃಷ್ಣನ ಒಂದು ಅವತಾರವನ್ನು ನಾವು ಚಿಂತನೆ ಮಾಡಿದ್ರೆ ಸಾಕು ಕೃಷ್ಣ ಯಾವತ್ತೂ ಅರ್ಥದ್ದಿಲ್ಲ ಕೃಷ್ಣ ಕಣ್ಣೀರಿಟ್ಟ ಪ್ರಸಂಗನೇ ಇಲ್ಲ ಯಾವಾಗ ನೋಡಿದ್ರೂ ದೇವರು ಆರಾಮವಾಗಿದ್ದವ ಯಾರಾದರೂ ಕಣ್ಣೀರು ಸುರಿಸಿದ್ರೆ ನಗ್ತಾ ನಗ್ತಾ ಅವ್ರ ತಪಾಚೆ ಮಾಡಿ ಅವರನ್ನು ಆನಂದದ ಕಲೆಗೆ ಸೆಳೆದವ ದೇವರು ಕೃಷ್ಣ ಅತ್ತ ಸುದ್ದಿ ಎಂದು ಬರಲಿಲ್ಲ ಬಂದಿಲ್ಲ ಎಂಬುದಕ್ಕೆ ಒಂದೆರಡು ಸಲ ಬಂದಿದೆ ಒಂದ್ಸಲ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟರು ಅಂತ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನೀವು ಬಂದಾಗ ಅವು ದುರ್ಯೋಧನ ಒಟ್ಟಿಗೆ ಹೋಗಿ ಅತ್ತು ಬಂದದ್ದುಂಟು ದುರ್ಯೋಧನನು ಆಡೋದು ಕೃಷ್ಣನೂ ಆಡೋದು ಅಯ್ಯೋ ದುರ್ಯೋಧನ ಕೃಷ್ಣ ಪಾಂಡವರು ಶತ್ರು ಉಂಟು ದುರ್ಯೋಧನ ಕೃಷ್ಣ ಹೇಳೋದು ಹೌದಾ ಅಂತ ಇವರು ಕಣ್ಣೀರು ತಿಳಿಸೋದು ಇಬ್ಬರದ್ದು ಮೊದಲೇ ಕಣ್ಣೀರು ದುರ್ಯೋಧನ ಸುಳ್ಳು ಕಣ್ಣೀರು ಹಾಕಿದ್ದು ಕೃಷ್ಣನ ಸುಳ್ಳು ಕಣ್ಣೀರು ಹಾಕಿದ್ದು ದುರ್ಯೋಧನೆಯಲ್ಲಿ ದುಃಖನೇ ಆಗಿದೆ ಭಾರಿ ಖುಷಿ ಪಾಂಡವರು ಶತ್ರು ಭಾರೀ ಖುಷಿಯವ್ರನಿಗೆ ಆನಂದ ಬಾಷ್ಪ ನಮ್ಮ ದೇವರಿಗೆ ಪಾಂಡವರು ಆರಾಮವಾಗಿದ್ದಾರೆ ಖುಷಿ ಅದು ಖುಷಿ ಅವರಿಗೆ ಹಾಗಾಗಿ ಇಬ್ರು ಹತ್ತರೂ ಖುಷಿಯವರು ದುಃಖದಲ್ಲಿ ಅಲ್ಲ ಇದೊಂದು ಸಂದರ್ಭದಲ್ಲಿ ಕೃಷ್ಣ ಕಣ್ಣೀರು ಹಾಕಿದ್ದುಂಟು ಇನ್ನೊಂದು ಸಂದರ್ಭದಲ್ಲಿ ಕೃಷ್ಣ ಕಣ್ಣೀರು ಹಾಕಿದ್ದುಂಟು ಅದು ಅಭಿಮನ್ಯತ್ತಾಗ ಅರ್ಜುನ ಹತ್ತಾಗ ಕೃಷ್ಣ ಕಣ್ಣೀರು ಬಿಡಿಸಿದ್ದುಂಟು ಯಾಕೆಂದ್ರೆ ಅರ್ಜುನ ನೀನ್ ಯಾಕೆ ಆಗೋದು ಅಭಿಮನ್ಯು ಸತ್ತದ್ದಕ್ಕೆ ಅಲ್ಲ ಇಷ್ಟು ಜನ ಸತ್ರು ನೀನು ಅಲ್ಲಿಲ್ಲ ಅಭಿಮನ್ಯ ಸತ್ತಾಗ ಯಾಕೆ ಆಗ್ತದ್ದು ಅವ ನನ್ನ ಮಗ ಅಲ್ಲ ಇಷ್ಟು ಭಗವದ್ಗೀತೆ ಹೇಳಿದ್ದಿತ್ತು ನಾನು ಮತ್ತೆ ಅನ್ನ ಮರ್ತು ಬಿಟ್ಟಿಯಲ್ಲ ನಿನ್ನ ಮತ್ತೆ ಅಶೋಚ್ಛ ನನ್ನ ಅಶೋಚ ಅಷ್ಟ ಪ್ರಜ್ಞಾವಾದ ಭಾಷದೆ ಅಯ್ಯೋ ವೇಸ್ಟ್ ಆಯ್ತಲ್ಲ ಅಂತ ಕೃಷ್ಣವ್ಸಲ ಅರ್ಥ ಅಂತ ಹೀಗೆ ಬಿಟ್ಟರೆ ಮತ್ತೆ ಭಗವಂತ ಅತ್ತದ್ದಕ್ಕೆ ದಾಖಲೆ ಇಲ್ಲ ಕೃಷ್ಣ ಯಾವತ್ತೂ ನೋಡಿದ್ರು ಆನಂದಮಯನಾಗಿರ್ತಕ್ಕಂಥ ಕೃಷ್ಣ ಆನಂದದ ಅನುಭವ ಅವನು ಆನಂದ ಅವನು ಒಟ್ಟಿಗೆ ಇದ್ದವರಿಗೂ ಆನಂದವನ್ನು ಕೊಟ್ಟವ ಕೃಷ್ಣ ಎಂಬ ಶಬ್ದಕ್ಕೆ ಅರ್ಥನೇ ಹಾಗೆ ಕೃಷಿ ಕೃಷಿರ್ ಭೂವಾಚಕ ಶಬ್ದ ನಷ್ಟ ನಿರ್ವೃತ್ತಿ ವಾಚಕಃ ಕೃಷಿ ಅಂದರೆ ಭೂಮಿ ಅದಕ್ಕೆ ಇಳಿದು ಬಂದ ನ ಆನಂದರೂಪನಾದ ಭಗವಂತ ಧರೆಗೆ ಬಂದ ಆನಂದ ಯಾವುದು ಅಂದರೆ ಒಂದು ಸ್ಯಾಂಪಲ್ ತೋರಿಸಲಿಕ್ಕೆ ಭಗವಂತ ಕೃಷ್ಣನಾಗಿ ಭೂಮಿಯಲ್ಲಿ ಕಾಣಿಸಿಕೊಂಡ ಅದು ಆನಂದದ ಅನುಭವ ಅಂದ ಕೆಲವರಿಗೆ ಆನಂದ ಇರುತ್ತದೆ ನೋಡಿದರೆ ಅಯ್ಯೋ ಪಾಪನೆ ಅಂತ ಅನುಭವಕ್ಕೆ ಬರುವುದಿಲ್ಲ ಅವರಿಗೆ ಅನುಭವಕ್ಕೆ ಬರತಕ್ಕಂತಹ ಆನಂದ ಅದು ಭಗವಂತ ಹೀಗೆ ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ಇಂಗ್ಲಿಶಿನ ತ್ರೀ ಸಂಸ್ಕೃತದ ತ್ರೀ ಒಂದೇ ಅರ್ಥ ತ್ರೀ ಅಂದ್ರೆ ಮೂರು ಅಂತ ತ್ರಿನಾಮದಿ ಅಂದ್ರೆ ಮೂರು ನಾಮದಿಂದ ಭಗವಂತ ಪ್ರಣವದ ಮೂಲಕ ಪ್ರತಿಪಾದ್ಯನಾಗಿದ್ದಾನೆ ಮೂರು ನಾಮ ಅಂದ್ರೆ ಬೇಕಾದಷ್ಟಿದೆ ನಾಮಗಳು ನಾ ಸುಮ್ಮನೆ ಪ್ರಣವ ಪ್ರತಿಪಾದ್ಯ ಅಂತ ಬಂತು ಅದರ ಜೊತೆಗೆ ತ್ರಿನಾಮ ಅಂತ ಬಂತು ಅದಕ್ಕೆ ಪ್ರಣವದಲ್ಲಿ ಘಟಕವಾಗಿರತಕ್ಕಂತಹ ಮೂರು ನಾಮದಿಂದ ಅವನು ಪ್ರತಿಪಾದ್ಯನಾದವ ಅಂತ ವಿವರಿಸಿದೆ ಇನ್ನು ಮೂರು ನಾಮ ಅಂದ್ರೆ ಬೇರೆ ಆಗ್ಬಹುದು ವಿಶ್ವ ತೈಜಸ ಪ್ರಾಜ್ಞ ಅದು ಒಂದು ಮೂರು ನಾಮ ನಮ್ಮ ಪಿಂಡಾಂತಕ್ಕೆ ಸಂಬಂಧಪಟ್ಟದ್ದು ಕಣ್ಣಿನೊಳಗೆ ಕೂತು ಅದು ಮುಂದೆ ಇನ್ನು ಬಿಡಿಸ್ಲಿಕ್ಕಿದ್ದದೇ ಕಣ್ಣಲ್ಲಿ ಭಗವಂತ ಕೂತಿದ್ದಾನೆ ಎಲ್ಲಿದ್ದಾನೆ ಅಂದ್ರೆ ತನುವಿನಡು ತ್ರಿಸ್ತಾನಗನು ಶರೀರದಲ್ಲಿ ತ್ರಿ ಸ್ಥಾನದಲ್ಲಿದ್ದಾನೆ ಅಂತೆ ಕಣ್ಣಲ್ಲಿ ಮೂರು ಸ್ಥಾನದಲ್ಲಿ ಇರ್ತಾನೆ ಅಂತ ಇದ್ದಲ್ಲಿ ಎಲ್ಲಿ ಕಣ್ಣಿನಲ್ಲಿದ್ದಾನೆ ಕಂಠದಲ್ಲಿದ್ದಾನೆ ಹೃದಯದಲ್ಲಿದ್ದಾನೆ ವಿಶ್ವ ತೇಜಸ್ರಾಜ್ಯನಾಗಿ ಭಗವಂತ ಇದ್ದಾನೆ ಅಲ್ರಿ ದೇವರಿಗೇನು ಕೆಲಸ ಅಂತ ಪ್ರಶ್ನೆ ಮಾಡಬೇಡಿ ಕಣ್ಣಲ್ಲಿ ಕೂತು ಏನೆಲ್ಲ ನಡೆಯುತ್ತದೆ ಅದೆಲ್ಲ ಭಗವಂತನ ಕೆಲಸ ಒಂದು ಕಣ್ಣಲ್ಲಿ ಕೂತು ಎಚ್ಚರವನ್ನು ಕೊಡುವವ ಅದೊಂದು ದೇವರ ಕೆಲಸ ವಿಶ್ವನಾಗಿ ಇಡೀ ವಿಶ್ವವನ್ನು ಕಣ್ಣಲ್ಲಿ ತುಂಬಿಸುತ್ತಾನೆ ಅದು ವಿಶ್ವನ ಕೆಲಸ ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೆಯ ನಾಮನೇ ವಿಶ್ವ ಅಂತ ನಿಜವಾಗಿ ತಿರುಗಿಗಳಿಗೆ ಬರಬೇಕಿತ್ತು ವಿಷ್ಣು ವಿಶ್ವಂ ಹೀಗಾಗಬೇಕಿತ್ತು ವಿಶ್ವಂ ವಿಷ್ಣು ಅಂತ ಪ್ರಾರಂಭ ಆಯಿತು ಅದು ಯಾಕೆಂದ್ರೆ ಕಣ್ಣು ತೆರೆದರೆ ವಿಶ್ವ ಆ ವಿಶ್ವ ಇಲ್ಲದೆ ಜಗದ್ ವ್ಯಾಪಾರವೇ ನಡೆಯುವುದಿಲ್ಲ ಎರಡು ಕಾರಣ ಇದೆ ವಿಶ್ವ ಎಂಬ ಹೆಸರು ಮೊದಲು ಹೇಳಲಿಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಮ್ದು ಏನಿದ್ರೂ ಕೂಡ ವಿಶ್ವಂಬರನ ಪ್ರಾರ್ಥನೆಯ ಮೂಲಕ ನಡೆಯಬೇಕು ಅಂತಿರುವುದು ನಾವು ಏನಾದರೂ ಗಣಪತಿ ಪೂಜೆ ಆಗಬೇಕು ಅಂತ ವಿಶ್ವಂಬರನ ಪೂಜೆ ಆಗಬೇಕು ಹಾಗೆ ವಿಷ್ಣು ಸಹಸ್ತ್ರನಾಮ ಹೇಳುವಾಗಲೂ ಕೂಡ ವಿಶ್ವಂಭರನ ಪೂಜೆ ಇಲ್ಲದೆ ಬೇಡ ವಿಶ್ವ ಅಂತ ವಿಶ್ವಂಭರನ ಪೂಜೆಯಿಂದ ಪ್ರಾರಂಭ ಮಾಡಿತು ವಿಷ್ಣು ಸಹಸ್ರನಾಮ ಮತ್ತೊಂದು ವಿಶ್ವ ಅಂತಂದರೆ ಅದು ಎಚ್ಚರದಿಂದ ನಮ್ದು ಜೀವನ ಆಗಬೇಕು ಅಂದರೆ ಜಾಗೃತ ಪ್ರೇರಕನಾದವ ವಿಶ್ವ ಹಾಗೆ ಕಣ್ಣಲ್ಲಿ ಕೂತು ಎಚ್ಚರವನ್ನು ಕೊಟ್ಟು ಇಡೀ ವಿಶ್ವವನ್ನು ಕಣ್ಣಿನ ಮೂಲಕ ಮನಸ್ಸಲ್ಲಿ ತುಂಬಿಸುವ ದೊಡ್ಡ ಶಕ್ತಿ ಅದು ವಿಶ್ವ ಆದ್ದರಿಂದ ವಿಶ್ವ ಎಂಬಂತಹ ಹೆಸರು ಸಹಸ್ರನಾಮದಲ್ಲಿ ಮೊದಲು ಬಂತು ತನುವಿನಲ್ಲಿ ತ್ರಿಸ್ಥಾನದಲ್ಲಿ ಮೂರು ಸ್ಥಾನದಲ್ಲಿ ಒಂದು ಸ್ಥಾನ ಅದು ಕಣ್ಣು ಅದು ಕಣ್ಣು ಅದು ಬೇಕಿದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ ಎಲ್ಲ ಇಂದ್ರಿಯಗಳಲ್ಲಿ ಪ್ರಧಾನವಾದ್ದು ಯಾವುದು ಅಂತ ಇಲ್ಲಿ ಬೇಡ ಮನೆಗೆ ಗೊತ್ತ ಮೇಲೆ ಪ್ರಾಕ್ಟಿಕಲ್ ಮಾಡಿ ನೋಡಿ ಕಣ್ಣು ಹುಚ್ಚಿಕೊಂಡು ಇಷ್ಟು ನಡಿ ಮನೆಯೊಳಗೆ ಗೊತ್ತಾಗಿತ್ತಯೋ ಕಣ್ಣು ಇವ್ರೆಷ್ಟು ಕಷ್ಟ ದೇವರ ಕಣ್ಣೊಂದು ಬೇಕು ಅಂತ ಅದು ದೊಡ್ಡ ಕಂಪ್ಯೂಟರ್ ಅದು ಕಣ್ಣು ದೊಡ್ಡ ಸಂಪತ್ತು ಅದು ಇಳಿದಿದ್ರೆ ಕಣ್ಣಿಳಿದ್ರೆ ಈ ವಿಶ್ವ ಸೃಷ್ಟಿಗೆ ಔಚಿತ್ಯನೇ ಇಲ್ಲ ಭಗವಂತ ಸೃಷ್ಟಿ ಮಾಡಿದ್ದೆ ಈ ಕಣ್ಣಿನ ಮೂಲಕ ನೋಡಿ ಅದನ್ನು ಸೃಷ್ಟಿ ಮಾಡಿದ ಭಗವಂತನನ್ನು ಕಾಣಬೇಕು ಅಂತ ಕಾಣುವ ವಸ್ತುವಿನಿಂದ ಕಾಣದಿದ್ದ ವಸ್ತುವನ್ನು ಕಾಣಬೇಕು ಅಂತ ಭಗವಂತ ಕಣ್ಣು ಕೊಟ್ಟದ್ದು ಯಾಕೆ ದೇವರು ಅತೀಂದ್ರಿಯನ್ನು ನೋಡಲಿಕ್ಕೆ ಆಗುವುದಿಲ್ಲ ಹೇಗೆ ನೋಡಬೇಕು ಅವನು ಕೊಟ್ಟ ಈ ಪ್ರಪಂಚದ ಮೂಲಕ ಇದರ ಅಪ್ಪ ಭಗವಂತನನ್ನು ಕಾಣಬೇಕತ್ತು ಹಾಗೆ ಕಾಣದಿದ್ದ ಭಗವಂತನನ್ನು ಕಾಣುವ ಪ್ರಪಂಚದ ಮೂಲಕ ಕಾಣಲಿಕ್ಕೋಸ್ಕರ ಭಗವಂತ ಕಣ್ಣು ಕೊಟ್ಟು ಅದರ ಕೂತಿದ್ದಾನೆ ವಿಶ್ವ ನಾನಕನಾಗಿದ್ದಾನೆ ಆದ್ರಿಂದ ಕಣ್ಣು ತ್ರಿ ಪ್ರಧಾನವಾಗಿರತಕ್ಕಂಥದ್ದು ಅಲ್ಲಿ ವಿಶ್ವ ಕೂತಿದ್ದಾನೆ ಅಲ್ಲಿಂದ ಎರಡನೇ ಸ್ಥಾನ ಅದು ಕಂತ ಕಂಠ ಬೇಕು ನಮಗೆ ಯಾಕೆ ಬೇಕು ಅಂತಂದ್ರೆ ನಮಗೆ ಒಂದೇ ಕೆಲಸ ಕಂಠದಲ್ಲಿ ಅದು ಹೊರಗಿದ್ದದ್ದನ್ನು ಒಳಗೆ ಹಾಕುದು ಹೆಚ್ಚು ಅಂದ್ರೆ ಪಕ್ಕದ ಮನೆಯವರ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ಒಳಗಿದ್ದದನ್ನು ಒಳಗೆ ಹಾಕೋದು ಅಷ್ಟೇ ಎರಡಕ್ಕೆ ಕಂಠ ಬೇಕು ನಮ್ಗೆ ಹೇಳಿದ್ರು ಅಲ್ಲ ಯಾವಾಗ ವಿಶ್ವ ತನ್ನ ಕೆಲಸವನ್ನು ಬಿಟ್ಟುಬಿಡ್ತಾನೆ ಆವಾಗ ಕಂಠದಲ್ಲಿ ಕೂತು ತೈಜಸ ತನ್ನ ಕೆಲಸವನ್ನು ಮಾಡ್ತಾನೆ ಅಂತ ಸ್ವಪ್ನವನ್ನು ಕಾಣಿಸ್ತಾನೆ ಸ್ವಪ್ನ ಯಾವಾಗ ಅಂತಂದ್ರೆ ಎಚ್ಚರದಿಂದ ನಿದ್ರೆಗೆ ಬರುವಾಗ ನಿದ್ರೆಯಿಂದ ಎಚ್ಚರಕ್ಕೆ ಬರುವಾಗ ಎರಡು ಸ್ಟಾಪ್ ಇದೆ ಅಂದ್ರೆ ಕಣ್ಣು ಆ ಕಣ್ಣಿನಿಂದ ಮಲಗಿ ಕಣ್ಣು ಮುಚ್ಚಿ ಮಲಗಿ ನಿದ್ರೆ ಮಾಡಬೇಕು ನಿದ್ರೆ ಮಾಡಬೇಕಾದ್ರೆ ಹೃದಯಕ್ಕೆ ಬರಬೇಕು ಜೀವ ಆ ದೇವರು ಜೀವನನ್ನು ಕರ್ಕೊಂಡು ಹೃದಯಕ್ಕೆ ಬರ್ತಾರೆ ಅಲ್ಲಿ ಬರುವಾಗ ಮಧ್ಯದಲ್ಲಿ ಕಂಠ ಸಿಗುತ್ತೆ ಆದ್ರಿಂದ ಒಂದು ಸ್ವಪ್ನ ತೋರಿಸಿ ಅವರನ್ನು ನಿದ್ರೆಗೆ ಕರ್ಕೊಂಡು ಹೋಗ್ತಾನೆ ನಿದ್ರೆ ಮುಗಿಸಿ ಎಚ್ಚರಕ್ಕೆ ಬರಬೇಕು ಯಾರಾದರೂ ಎಬ್ಬಿಸ್ತಾರೆ ಅಂತ ಇಟ್ಕೊಳ್ಳಿ ಚಹ ಎಂತದ್ರಿ ನೀವು ಒಳ್ಳೆ ಸ್ವಪ್ನ ಕಂತಿದ್ದೆ ಚಹ್ ಉಪದ್ರವ ಕೊಟ್ಟಿರಲ್ವಾ ಅಂತ ಅದು ಸ್ಟೇಷನ್ ಅಂದರೆ ನಿದ್ರೆಯಿಂದ ಎಚ್ಚರಕ್ಕೆ ಬರುವಾಗ ಮತ್ತೆ ಸಿಗುವಂತಹದ್ದು ಕಂಠ ಅಲ್ಲಿಂದ ಮತ್ತೆ ನಾವು ಜಾಗೃತ ಪ್ರಪಂಚಕ್ಕೆ ಬರಬೇಕು ಹಾಗಾಗಿ ಎರಡು ಸಲ ದೇವರು ತೋರಿಸ್ತಾನೆ ತೈಜಸನ ಕೆಲಸ ಎರಡು ಸಲ ವಿಶ್ವನಿಂದ ಪ್ರಾಜ್ಞನಿಗೆ ಹೋಗುವಾಗ ಪ್ರಾಜ್ಞನಿಂದ ವಿಶ್ವ ಇದ್ದಲ್ಲಿಗೆ ಬರುವಾಗ ಎರಡು ಸಲ ಒಂದು ಸ್ಟೇಷನ್ನಲ್ಲಿ ಭಗವಂತನ ಸ್ವಪ್ನವನ್ನು ತೋರಿಸ್ತಾನೆ ಅಂದರೆ ಎಚ್ಚರದಲ್ಲಿ ಕಂಡದ್ದು ಈ ಜನ್ಮದಲ್ಲಿ ಕಂಡದ್ದು ಜನ್ಮಾಂತರದಲ್ಲಿ ಕಂಡದ್ದು ಅದೆಲ್ಲವನ್ನೂ ತೈಜಸ ಭಗವಂತ ತೋರಿಸ್ತಾನೆ ಅವನು ತೈಜಸ ತೇಜೋರೂಪನಾರವ ಜ್ಞಾನರೂಪಿಯಾದವ ಅಂದರೆ ಜ್ಞಾನ ಇದ್ದಾಗ ಮಾತ್ರ ಈ ಸಂಸ್ಕಾರದ ಮೂಲಕ ಈ ಸ್ವಪ್ನವನ್ನು ತೋರಿಸಲಿಕ್ಕೆ ಸಾಧ್ಯ ಅದೆಲ್ಲ ಜ್ಞಾನಮಯವಾದಂತಹ ಅದು ಸಂಸ್ಕಾರಮಯವಾದಂತಹ ಪದಾರ್ಥಗಳು ಅದು ಎರಡನೇದ್ದು ಕಂಠದಲ್ಲಿರತಕ್ಕಂತಹ ತೇಜಸ ಸ್ವಪ್ನ ಪ್ರಪಂಚ ಅದೊಂದು ದೊಡ್ಡ ಪ್ರಪಂಚ ಸ್ವಪ್ನ ಪ್ರಪಂಚ ಇವತ್ತು ಬೇಡ ಇನ್ನ ಸಂದರ್ಭವಂತ ನಾನು ವಿವರಿಸ್ತೇನೆ ಸ್ವಪ್ನ ದೊಡ್ಡ ಪ್ರಪಂಚ ತಲೆ ತಿನ್ನುವ ಪ್ರಪಂಚ ಎಲ್ಲ ವಾದಿಗಳ ತಲೆ ತಿನ್ನ ಪ್ರಪಂಚ ಆಚಾರ್ಯರು ಸುಂದರವಾದಂತಹ ಚಿಂತನೆಯನ್ನು ಕೊಟ್ಟಿದ್ದಾರೆ ಯಾರಾದ್ರೂ ಪಿ ಎಚ್ ಡಿ ಮಾಡಬೇಕು ಅಂದ್ರೆ ಏನು ವಿಷಯ ಅಂತ ಕೇಳ್ತಾರೆ ಸ್ವಪ್ನ ಅಂತ ಹೇಳಿ ಬರೀ ಬರೀ ಸ್ವಪ್ನ ಆಗಬಹುದು ಮತ್ತೆ ಸ್ವಪ್ನ ದೊಡ್ಡ ಪ್ರಪಂಚ ಅದು ಅದರಿಂದ ಮತ್ತೆ ನಾ ಹೃದಯಕ್ಕೆ ಬಂದರೆ ಅಲ್ಲಿ ಪ್ರಾಜ್ಞ ಅವನು ನಿದ್ರೆಯನ್ನು ಕೊಟ್ಟಾನೆ ನಿದ್ರೆ ಅಂದರೆ ನಾವು ತಿಳ್ಕೊಂಡ ಹಾಗೆ ಏನು ಗೊತ್ತಿಲ್ಲದೆ ಬಿದ್ದಿರುವುದು ಅಂತ ತಿಳ್ಕೊಂಡಿರುತ್ತೆ ಪ್ರಾಯತ ನಮ್ಮ ಕಲ್ಪನೆ ಹೀಗೆ ಅದಲ್ಲ ಅಂತ ಹೇಳಿದ್ರು ನಮ್ಮ ಆಚಾರ್ಯರೋದಕ್ಕೆ ವಿವರಣೆ ಕೊಟ್ಟರು ಶಾಸ್ತ್ರಕಾರರೋದಕ್ಕೆ ಬಹಳ ಒತ್ತು ಕೊಟ್ಟರು ನಿದ್ರೆ ಅಂದರೆ ಏನೂ ಇಲ್ಲ ಅಂತಲ್ಲ ಏನೂ ಇಲ್ಲ ಅಂತಾದ್ರೆ ಅದನ್ನು ಯಾರಾದರೂ ಬಯಸ್ತಾರೆ ಏನು ಇಲ್ಲ ಅಂತ ಆಗಬೇಕು ಅಂತ ಯಾರು ಬಯಸ್ತಾರೆ ಆರಾಮವಾಗಿ ಎಚ್ಚರನೇ ಇರ್ಬೋದಲ್ವಾ ನಿದ್ರೆ ಅಂತ ಯಾಕೆ ಅಪೇಕ್ಷೆ ಅಂತಂದ್ರೆ ಎಚ್ಚರದಲ್ಲಿ ಇಲ್ಲದೇ ಇದ್ದದ್ದು ನಿದ್ರೆಯಲ್ಲಿ ನಮಗೆ ಸಿಗುತ್ತೆ ಅದಕ್ಕೆ ನಿದ್ದೆಯನ್ನು ಬಯಸುತ್ತೆ ನಿದ್ರೆ ಅಂದ್ರೆ ಬರೀ ರೆಸ್ಟ್ ಅಷ್ಟೇ ಅಲ್ಲ ಎಚ್ಚರದಲ್ಲಿ ಇಲ್ಲದಿದ್ದ ರೆಸ್ಟ್ ಅಲ್ಲಿ ಸ್ವಪ್ನದ ಸುಶಕ್ತಿಯಲ್ಲಿ ಸಿಗುವಂಥದ್ದು ಯಾಕೆಂದರೆ ಪ್ರಾಜ್ಞನ ಸಂಪರ್ಕ ಆಗುತ್ತೆ ಪ್ರಾಜ್ಞ ನಾಮಕನಾದ ಭಗವಂತನ ತೋಳ ತೆಕ್ಕೆಯಲ್ಲಿ ನಾವು ಇರ್ತೇವೆ ಆವಾಗ ಅದರಿಂದ ಆನಂದಮಯನಾಗಿರ್ತೇವೆ ನಾವು ಪ್ರಾಜ್ಞ ಜೀವ ಅಂತ ಬಿಟ್ಟರೆ ಮಧ್ಯದಲ್ಲಿ ಯಾವ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ ಎಲ್ಲ ಇಂದ್ರಿಯಗಳು ಮಲಗಿರ್ತವೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾವು ಸಂಧ್ಯಾ ದೇವರ ಪೂಜೆ ಪುಸ್ತಕಾವಲೋಕನೆ ಮಾಡಿದರೆ ಆರಾಮವಾಗಿರ್ತೇವೆ ಯಾಕೆಂದ್ರೆ ಮಕ್ಕಳ ತಂಟೆ ಇಲ್ಲ ಟಿವಿ ಸ್ಟೇಷನ್ ಹಾಗೆ ಇರುವುದಿಲ್ಲ ಗೊತ್ತಿಲ್ಲ ಉಂಟ ಅಂತ ಹಾಗೆ ಇರುವುದಿಲ್ಲ ಪ್ರಾಯಶಃ ಹೀಗಾಗಿ ಆರಾಮವಾಗಿ ಬ್ರಾಹ್ಮೂಹೂರ್ತ ಅಂತ ನಮ್ಮ ಹಿಂದಿನವರು ಕಲ್ಪನೆ ಕೊಟ್ಟರು ಅದು ಹೇಗೆ ಸುಶಿತ್ವಸ್ಥೆಯಲ್ಲಿಯೂ ಕೂಡ ಮಕ್ಕಳು ಯಾರು ತಂಟೆ ಮಾಡೋರಿಲ್ಲ ಮಕ್ಕಳು ಅಂತಂದ್ರೆ ಕಣ್ಣು ಕಿವಿ ಮಗು ನಾರಗೆ ಯಾವ ಇಂದ್ರಿಯಗಳು ಇಲ್ಲ ಎಲ್ಲಕ್ಕೂ ರೆಸ್ಟ್ ಮಲಗಿದ್ದಾವೆ ರೆಸ್ಟ್ ಅಂದ್ರೆ ಇಂದ್ರಿಯಗಳಿಗೆ ರೆಸ್ಟ್ ಎಲ್ಲ ಇಂದ್ರಿಯಗಳು ಮಲಗಿವೆ ಅಂದ್ರೆ ತನ್ನ ಕೆಲಸ ಮಾಡುವುದಿಲ್ಲ ಅದು ಜೀವ ಮಾತ್ರ ಇರ್ತಂತೆ ಜೀವನ ಸ್ವರೂಪದ ಬಗ್ಗೆ ಜೀವನ ಆನಂದದ ಬಗ್ಗೆ ಆವಾಗ ಅನುಭವ ಇರ್ತದೆ ಆದ್ರಿಂದ ಆನಂದ ಸುಷುಪ್ತಿ ಅವಸ್ಥೆಗೆ ಭಾರೀ ಮಹತ್ವ ಇದೆ ಅದು ಪ್ರಾಜ್ಞಾನಕನಾದ ಭಗವಂತ ಕೊಡೋದು ಪ್ರಾಜ್ಞ ಅಂದ್ರೆ ಪ್ರಕೃಷ್ಟವಾದ ಜ್ಞಾನ ಸ್ವಾಮಿ ನಮಗೆ ಪ್ರಕೃಷ್ಟವಾದ ಆನಂದದ ಜ್ಞಾನವನ್ನು ಕೊಡ್ತಾನೆ ಅದಕ್ಕೆ ಹೇಳಿ ಅಂತ ಹೆಸರು ಯಾರೋ ಒಬ್ರು ಹೇಳಿದ್ರು ಇವ್ಸಲವು ನಾನು ಉಪನ್ಯಾಸ ಮಾಡಿದಾಗ ಅದೆಂತ ಹೇಳಿದ್ದು ಸುಶಕ್ತಿಯವಸ್ಥೆ ಸುಶಕ್ತಿಯವಸ್ಥೆ ಅಂದರೆ ಎಂತದು ಬರೀ ಆನಂದದ ಮಾತ್ರ ಅನುಭವ ಮತ್ತೆಂಥದೂ ಇಲ್ಲ ಅದು ಯಾರಿಗೆ ಉಂಟು ಅಂತ ಕೇಳಿದ್ರು ನನ್ನ ಹತ್ರ ನನಗೆ ಬಾರಿ ಆಶ್ಚರ್ಯ ಅನಿಸಿತು ಯಾರಿಗಾದರೂ ಉಂಟಾದ ಅಂದರೆ ಅವರು ಹೇಳೋದು ಎಚ್ಚರ ಎಚ್ಚರ ಮುಗಿಯಿತು ಸ್ವಪ್ನ ಸ್ವಪ್ನ ಮುಗಿಯಿತು ಎಚ್ಚರ ಎರಡೇ ಇರುವುದು ಅಂತ ಕೇಳಿದ್ರು ಅವರು ಅವರು ಮಲಗಿದ್ರೆ ಸ್ವಪ್ನ ಅಂತ ಎದ್ರೆ ಎಚ್ಚರ ಮತ್ತೆಂದು ನಿದ್ರೆ ಅಂದರೆ ಎಂತಳು ನಾನು ಹೇಳಿದೆ ಅದು ನನ್ನ ಹತ್ರ ಕೇಳಿದ್ರೆ ನಾನು ನನ್ನ ಅನುಭವ ಹೇಳ್ಬಹುದು ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ ಯಾಕೆ ನನಗೆ ನಿದ್ದೆ ಬರುತ್ತೆ ಮಲಗಿದ್ರೂ ನಿದ್ದೆ ಬರುತ್ತೆ ಅಂತ ಸುಶುಕ್ತಿ ಅನ್ನಿಸ್ತು ಅದು ದೇವರು ಕೊಟ್ಟರೆ ಅಂತ ಹೇಳಿದ್ರೆ ಅಷ್ಟೇ ದೇವರು ತೈಜ ಪ್ರಾಜ್ಞಾ ಕೆಲಸ ಮಾಡದೆ ಹೋದ್ರೆ ಸುಶುಕ್ತಿ ಇಲ್ಲ ಅದಕ್ಕೆ ದಾಸರು ಹೇಳಿದ್ರು ತ್ರಿಸ್ತಾನಾಗ ಅವರನ್ನು ಹಾಗೆ ಉಪಾಸನೆ ಮಾಡಿ ಅವನು ಸುಶಕ್ತಿ ಕೊಡುವವ ನಾನೇ ಮಲಗುವವ ಅಂತ ಹೇಳಿದ್ರೆ ಆಗುವುದಿಲ್ಲ ನಾನಲ್ಲ ಪ್ರಾಜ್ಞ ನಾನಕನಾದ ಭಗವಂತ ಒಂದು ಸಲ ತನ್ನ ತೋಳಿನಿಂದ ನಮ್ಮನ್ನು ಆಲಿಂಗನೆ ಮಾಡಿದ್ರೆ ಎಲ್ಲ ಮರತು ಆರಾಮವಾಗಿ ಆನಂದಮಯರಾಗಿ ನಾವು ನಿದ್ರೆ ಮಾಡ್ತೇವೆ ನಿದ್ರೆ ಮಾಡ್ತೇವೆ ಅಂದ್ರೆ ಮತ್ತೆ ಅಜ್ಞಾನ ಅಲ್ಲ ಅದು ಅಲ್ಲಿ ಕಾಲ ಜೀವ ಆನಂದ ಇಷ್ಟು ಎಚ್ಚರ ನಮಗಿರ್ತದೆ ಟೈಮ್ ನಮಗಿರ್ತದೆ ನೀವು ನೋಡಿ ಪರೀಕ್ಷೆ ಮಾಡಿ ನೋಡಿ ನಿದ್ರೆಯಲ್ಲಿ ಟೈಮ್ ಅಷ್ಟು ಪರ್ಫೆಕ್ಟ್ ಆಗಿ ವ್ಯಕ್ತ ನಮಗೆ ಸುಮ್ಮನೆ ವಾಚಿ ಕಟ್ಕೊಳ್ಳೋದಷ್ಟೇ ವಾಚಿ ನೀವು ಮಲಗಿ ಮಲಗುವಾಗ ಆ ಕಂಪ್ಯೂಟರ್ ಟ್ಯೂನ್ ಮಾಡಿ ಯಾವ್ದು ಮೊಬೈಲ್ ಫೋನ್ ಅಲ್ಲ ಜೀವನಿಗೆ ಹೇಳ್ಬಿಡಿ ಇಷ್ಟು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳಬೇಕು ಅಂತ ನೀವು ನೋಡಿ ಬೇಕಿದ್ರೆ ನಾಲ್ಕು ಗಂಟೆಗೆ ಸರಿಯಾಗಿ ಎಚ್ಚರಿಕೆ ಆಗುತ್ತೆ ಆ ಒಳಗಿನ ಗಡಿಯಾರ ಉಂಟಲ್ಲ ಅದು ಒಳ್ಳೆ ಫಂಕ್ಷನ್ ಪರ್ಫೆಕ್ಟಾಗಿ ಫಂಕ್ಷನ್ ಮಾಡುತ್ತೆ ನಮ್ಮ ಗಡಿಯಾರ ಚೆಲ್ ಖಾಲಿಯಾಗಿ ನಿಲ್ಬಹುದು ಮೊಬೈಲ್ ಕೆಲಸ ಮಾಡದೇ ಇರ್ಬೋದು ಹಾ ಆಗದೇ ಇರ್ಬೋದು ಅದು ಒಳಗಿನ ಎಲ್ರ ಕರೆಕ್ಟ್ ಆಗುತ್ತೆ ಮತ್ತೆ ಗಡಿಯಾರ ನೋಡಿ ಮತ್ತೆ ಮಲಗಿ ಅಂತೂ ಒಮ್ಮೆ ಎಬ್ಬಿಸ್ತದೆ ನಾಲ್ಕು ಗಂಟೆ ಆಯಿತು ಅಂತ ಎಬ್ಬಿಸ್ತದೆ ಅದು ಅಂದ್ರೆ ಆ ಟೈಮ್ ಕಾಲದ ಬಗ್ಗೆ ಸುಶುಕ್ತಿಯಲ್ಲಿ ಎಚ್ಚರ ಇರ್ತದೆ ಜೀವ ನಾನು ಅನ್ನುವ ಎಚ್ಚರ ಇರ್ತದೆ ಆ ಟೈಮ್ ಕಾಲದ ಎಚ್ಚರ ಇರ್ತದೆ ಖುಷಿ ಆನಂದದ ಬಗ್ಗೆ ನಮಗೆ ಅನುಭವ ಇರ್ತದೆ ಹೀಗೆ ಆ ಪ್ರಾಜ್ಞಾ ನಾಮಕನಾದ ಭಗವಂತ ಒಳ್ಳೆಯ ಎಚ್ಚರವನ್ನು ಕೊಡುವವ ಅಂದ್ರೆ ಒಳಗಿನ ಎಚ್ಚರ ಕೊಡುವವ ಪ್ರಾಜ್ಞ ಅಂತ ಹೆಸರು ಪ್ರಕೃಷ್ಟವಾದ ಜ್ಞಾನವನ್ನು ಕೊಡುವವ ಎಷ್ಟು ಪ್ರಕಷ್ಟವಾದ ಜ್ಞಾನ ಅಂತಂದ್ರೆ ಹೊರಗಿನ ಪ್ರಪಂಚ ಇಲ್ಲ ಅವಾಗ ನಾವು ಜನ್ಮಾಂತರದಲ್ಲಿ ಈ ಜನ್ಮದಲ್ಲಿ ಎಚ್ಚರದಲ್ಲಿ ಕಂಡದ್ದು ಇಲ್ಲ ಅವಾಗ ಮತ್ತೆ ಶುದ್ಧವಾದ ಜೀವನ ಜ್ಞಾನ ಕಾಲದ ಜ್ಞಾನ ಅದರ ಜೊತೆಗೆ ಆನಂದದ ಅನುಭವ ಇಷ್ಟನ್ನು ಭಗವಂತ ಕೊಡ್ತಾನೆ ನಮಗೆ ಪ್ರಾಜ್ಯನಾಮಕನಾದ ಭಗವಂತ ಕೊಡ್ತಾನೆ ಅದಕ್ಕೆ ದಾಸರು ಹೇಳಿದರು ತ್ರಿಸ್ತಾನಗ ತ್ರಿಸ್ತಾನಗ ತನು ತ್ರಿಸ್ತಾನಗ ಈ ಶರೀರದ ಮೂರು ಸ್ಥಾನದಲ್ಲಿ ಭಗವಂತ ಇರ್ತಾನೆ ಅಂದ್ರೆ ದೇವರನ್ನು ಉಪಾಸನೆ ಮಾಡಲಿಕ್ಕೆ ಎಷ್ಟು ಚ ಒಳ್ಳೆಯ ಕಲ್ಪನೆ ಕೊಟ್ಟಿದ್ದಾರೆ ನೋಡಿ ಒಬ್ಬ ನಾಸ್ತಿಕ ಇರಬಹುದು ಆಸ್ತಿಕ ಇರಬಹುದು ಈ ಮೂರು ಅವಸ್ಥೆಗೆ ಒಂದ್ಸಲ ಕಾನ್ಸಂಟ್ರೇಷನ್ ಮಾಡ್ಬೇಕಲ್ಲ ಇಷ್ಟು ಗಮನ ಹರಿಸಿದ ಅಂತಂದ್ರೆ ಮನಪೂರ್ವಕವಾಗಿ ದುರಾಗ್ರಹ ಅಲ್ಲ ನಾವನ್ನೇ ಹೇಳಿದಾಗಿ ಮೋಹ ಮಹಾಮೋಹ ಎಲ್ಲಿದ್ದವರಿಗೆಲ್ಲ ಮೊದಲೇ ಕಲ್ಪನೆ ಇದ್ರಲ್ಲ ದೇವರು ಇಲ್ಲ ಅಂತ ದೇವರನ್ನು ಕಟ್ಟಿಟ್ಟು ವ್ಯವಹಾರ ಮಾಡಿದರೆ ಅದೇನು ಮಾಡ್ಲಿಕ್ಕೆ ಆಗುವುದಿಲ್ಲ ಸ್ವಲ್ಪ ದುರಾಗ್ರಹ ಬಿಟ್ಟು ಸ್ವಲ್ಪ ಚಿಂತನೆ ಮಾಡಿದರೆ ಈ ಎಚ್ಚರ ಇರ್ಬೋದು ಕನಸಿರ್ಬೋದು ನಿದ್ರೆ ಇರ್ಬೋದು ಮೂರನೇ ಹಿನ್ನೆಲೆಯಲ್ಲಿಯೂ ಕೂಡ ಭಗವಂತನ ಅದ್ಭುತವಾದ ಪಾತ್ರ ಇದೆ ಎಚ್ಚರ ದೇವರು ಕೊಟ್ರೆ ಎಚ್ಚರ ಇಲ್ಲಿದ್ರೆ ಎಚ್ಚರ ಇಲ್ಲ ದೀರ್ಘ ನಿದ್ರೆ ರಾತ್ರಿ ಮಲಗಿರ್ತಾನೆ ಎಂತದ್ರಿ ರಾತ್ರಿ ಮಲಗಿದ್ರಿ ಏನಾಯಿತು ಮಲಗೇ ಬಿಟ್ರು ಅಂತ ದೇವರು ಎಬ್ಬಿಸಿದ್ರೆ ಅಪ ಏನು ಎಬ್ಬಿಸಿದ್ರೆ ಪ್ರಾಜ್ಞ ಬಿಟ್ಟು ಕೊಟ್ರೆ ನಾವು ಮತ್ತೆ ನಾಳೆ ವಿಶ್ವನ ಬರಲಿಕ್ಕೆ ಸಾಧ್ಯ ಆಗಲಿ ನಾವು ಅದ್ಭುತವಾದ ಪ್ರಪಂಚ ಅದು ನಮಗೆ ಹೇಗೆ ಮಲುತ್ತೇವೆ ಹೇಗೆ ಎಚ್ಚರ ಆಗುತ್ತೆ ಇದರ ಬಗ್ಗೆ ನಾವು ಕಲ್ಪನೆ ಮಾಡಿಕೊಡ್ಬೇಕು ಆ ಕಲ್ಪನೆ ಮಾಡಿದ್ರೆ ಅದರ ಹಿನ್ನೆಲೆಯಲ್ಲಿ ಭಗವಂತರ ಪಾತ್ರ ಎಷ್ಟು ಸ್ವಪ್ನ ಇದರ ಹಿನ್ನೆಲೆಯಲ್ಲಿ ಎಷ್ಟು ಅಂತ ಪಾತ್ರ ಇದೆ ಸ್ವಪ್ನ ನಾವು ಕಾಣ್ತೇವೆ ನಾವು ಕಾಣುವುದಷ್ಟೇ ನಾವು ಸ್ವಪ್ನ ಇಂಥದ್ದು ಬೇಕು ಅಂತ ಹೇಳಲಿಕ್ಕಾಗುವುದಿಲ್ಲ ಇಂತಹ ಸ್ವಪ್ನ ಬೀಳಬೇಕು ಅಂತ ಎನಿಸಿದರೆ ಸ್ವಪ್ನ ಬೀಳುವುದಿಲ್ಲ ಅದಕ್ಕೆ ವಿರುದ್ಧವಾದ ಸ್ವಪ್ನೇ ಬೀಳುತ್ತೆ ಇಂತಹದ್ದೇ ಸ್ವಪ್ನ ಅದು ಅದ್ಭುತ ಆಶ್ಚರ್ಯ ನಮಗೆ ಅದನ್ನು ಭಗವಂತ ಅಲ್ಲದಿದ್ರೆ ಮತ್ತೊಂದು ಕಾರಣ ಹೇಳಲಿಕ್ಕಾಗುವುದಿಲ್ಲ ಯಾವ ವಿಜ್ಞಾನಿಗಳು ಇದಕ್ಕೆ ಕಾರಣ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಬೇಕಾದ್ರೆ ಹೇಳಿ ಬರ ಮಲಗುವಾಗ ಆಲೋಚನೆ ಮಾಡಿದ್ದೀನಿ ಮಲಗುವಾಗ ಆಲೋಚನೆ ಮಾಡಿರುವುದಿಲ್ಲರಿ ಅಂತಹ ಸ್ವಪ್ನಗಳು ಭಾರಿ ಬಾರಿ ಬಾರಿ ಇರುತ್ತದೆ ಅದು ಅದ್ಭುತ ಪ್ರಪಂಚ ಅದರ ಬಗ್ಗೆ ಸ್ವಪ್ನದ ಬಗ್ಗೆ ಒಂದ್ಸಲ ನಾವು ಹೇಳಿ ಮಾತಾಡಬೇಕು ಅದು ಹಿನ್ನೆಲೆಯಲ್ಲಿ ಭಗವಂತನ ಪಾತ್ರ ದೊಡ್ಡದಿದೆ ಎಚ್ಚರ ಅದರಲ್ಲೂ ದೊಡ್ಡ ದೊಡ್ಡ ವಿಸ್ಮಯ ಅದು ಹೇಗೆ ಕಣ್ಣು ಹೋಯಿತು ಅಲ್ಲಿಗೆ ಆ ವಸ್ತುವನ್ನು ಹೇಗೆ ಗ್ರಹಿಸಿತು ಅದನ್ನ ನೆನಪಿಟ್ಟುಕೊಳ್ಬೇಕು ಮನಸ್ಸು ಅದೊಂದಕ್ಕೆ ಒಂದು ಆ ಕಂಪ್ಯೂಟರ್ ಸ್ವಿಚ್ ಯಾರು ಹಾಕ್ತಾರೆ ಅದು ಹೇಗೆ ಆಯಿತು ನೀವು ಅದನ್ನೇ ಕೂತು ಅಂತ ಆಲೋಚನೆ ಮಾಡಿ ಎಷ್ಟು ಅದ್ಭುತ ಎಷ್ಟು ಅದ್ಭುತ ಇದೆ ಬರೀ ಮಾತಲ್ಲಿ ಹೇಳುವಂತಹದ್ದಲ್ಲ ನಮ್ಮ ಅನುಭವದಲ್ಲಿ ಅದು ತ್ರಿಸ್ತಾನಗ ಈ ತನುವಿನ ಒಳಗೆ ಈ ಶರೀರದ ಒಳಗೆ ಭಗವಂತ ತ್ರಿಸ್ತಾನಗ ಮೂರು ಸ್ಥಾನದಲ್ಲಿ ಕೂತು ಕೆಲಸ ಮಾಡ್ತಾನೆ ಅದಕ್ಕೆ ತನುವಿನೋಡೋದು ಅಂತ ದಾಸರು ಹೇಳುದು ತನು ಅಂದ್ರೆ ತನೋಜಿ ಎಲ್ಲ ಮಾಡುವಂತಹದ್ದು ಇದು ಭಗವಂತನ ಅನುಗ್ರಹದಿಂದ ಈ ಶರೀರ ಇಲ್ಲಿ ಕೂತು ಭಗವಂತ ಎಲ್ಲವನ್ನೂ ಮಾಡಿಸ್ತಾನೆ ತ್ರಿಸ್ತಾನಕ ಅದು ಅನಿರುದ್ಧನ್ ಮೂರು ಜಾಗದಲ್ಲಿ ಕೂತು ಭಗವಂತ ಮಾಡ್ತಾನೆ ದೇವರೇ ಮಾಡಬೇಡ ಅಂತ ಹೇಳಿದ್ರೆ ಮಾಡಲು ಬಿಡುವುದಿಲ್ಲ ಮಾ ಅದು ಮಾಡಬೇಕಾಗಿ ಇಲ್ಲವ ಯಾಕಂದ್ರೆ ಅನಿರುದ್ಧ ಅನಿರುದ್ಧ ಏನು ಅವನ ತಡೆಯೋರು ಯಾರೂ ಇಲ್ಲ ನಿರುದ್ಧ ಅಲ್ಲ ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು ಅವನು ಖುಷಿ ಬಂದ ಹಾಗೆ ಇಲ್ಲಿ ಕೂತಿರ್ತೇವೆ ಉಪನ್ಯಾಸಕ್ಕೆ ಅಂತ ನಾವು ಗೊತ್ತಿಲ್ಲದಾಗೆ ಕಣ್ಣು ಮುಚ್ಚಿರ್ತೇವೆ ಕೃಷ್ಣಾರ್ಪಣ ಮತ್ತು ಯಾಕೆಂದ್ರೆ ನಮ್ಮ ಕೈಯಲ್ಲಿ ಇಲ್ಲ ಅದು ಭಗವಂತ ನಿರುದ್ಧ ಯಾವುದೂ ತದಕ್ಕಿಲ್ಲ ಅದು ಯಾರಾದ್ರು ನೋಡ್ತಾರ್ರಿ ಅದನ್ನ ಪ್ರಶ್ನೆನೇ ಇಲ್ಲ ಅಂದ್ರೆ ಅನಿರುದ್ಧ ಅದ್ರ ಬಗ್ಗೆ ನೋಡ್ತಾರೆ ಎಷ್ಟು ಅಂದ್ರೆ ಗಾಢವಾಗಿ ನಿದ್ರೆ ಮಾಡಿ ಗೊರಕೆ ಹೋಗಿರ್ತಾರೆ ಅದು ಮೈಕದಲ್ಲಿ ಕೇಳಿರ್ತದೆ ಮತ್ತೆ ಅದು ಅನಿರುದ್ಧ ಅದು ಅದೇ ಪಾಪ ಪಕ್ಕದಲ್ಲಿ ಕೂದಿದ್ದಾರು ಅದೇ ಅವರ ಕೈಯಲ್ಲಿಲ್ಲ ಅದು ಅನಿರುದ್ಧ ಅದು ಆ ಭಗವಂತನ ಕೈಯಲ್ಲಿರ್ತದೆ ಆರಾಮವಾಗಿ ಆನಂದ ಅನುಭವಿಸ್ತಾನೆ ಅದೆಲ್ಲ ಅನಿರುದ್ಧನ ಕೆಲಸ ನಿರುದ್ಧ ಅಲ್ಲ ಯಾರೂ ತಡೆಯುವವರಿಲ್ಲ ಹಾಗಾಗಿ ಅವನು ಎಲ್ಲ ಕ್ರಿಯೆಗಳನ್ನು ಮಾಡಿಸ್ತಾನೆ ಎಷ್ಟು ರೂಪ ಅವನದ್ದು ಇದು ಈ ವಾಕ್ಯ ಅದನ್ನು ಹೇಗೆ ಬೇಕಾದರೂ ನಾವು ಬಿಡಿಸ್ಲಿಕ್ಕಾಗುತ್ತೆ ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿ ಅಂತ ಇದೆ ಇದನ್ನು ಅದು ಶಬ್ದ ಬಹಳ ಚಮತ್ಕಾರದ ಶಬ್ದ ಅದು ಹೇಗೆ ಬೇಕಾದ್ರೂ ತ್ರಿ ಈ ಗಾ ಅಂತ ಕೊನೆಯಾಗಿದೆ ಅದನ್ನು ತ್ರಿಗಾ ಮೂರರಲ್ಲಿ ಇರುವವ ಪಂಚಕ ಗ ಐದರಲ್ಲಿ ಇರುವವ ಏಕವಿಂಶತಿಗ ಇಪ್ಪತ್ತೊಂದರಲ್ಲಿ ಇರುವವ ಚತುರವಿಂಶತಿಗ ಇಪ್ಪತ್ನಾಲ್ಕರಲ್ಲಿ ಇರುವವ ಈ ಗಾವನ್ನು ಈ ಸಂಸ್ಕೃತ ವ್ಯಾಕರಣ ಪ್ರಕಾರ ಎಲ್ಲ ಅನ್ವಯಿಸಲಿಕ್ಕೆ ದ್ವಂದ್ವ ಅಂತೆ ದ್ವಂದ್ವದ ಪರದಲ್ಲಿದ್ದ ಶಬ್ದ ಅದು ಪ್ರತ್ಯೇಕವಾಗಿ ಒಂದೊಂದರ ಜೊತೆಗೂ ಅನ್ವಯಿಸ್ಲಿಕ್ಕಾಗುತ್ತೆ ಅದನ್ನು ಮೂರರಲ್ಲಿದ್ದಾನೆ ಐದರಲ್ಲಿದ್ದಾನೆ ಇಪ್ಪತ್ತೊಂದರಲ್ಲಿದ್ದಾನೆ ಇಪ್ಪತ್ನಾಲ್ಕರಲ್ಲಿದ್ದಾನೆ ಎಲ್ಲದರಲ್ಲಿಯೂ ಇದ್ದಾನೆ ಇದೊಂದು ಹೇಳುವ ಕ್ರಮ ದೇವರು ಎಲ್ಲೆಲ್ಲಿದ್ದಾನೆ ಅಂದ್ರೆ ನಮಗೆ ಹಿಂದೆ ಪ್ರಸ್ತುತವಾದ್ದು ಮೂರು ತ್ರಿಗ ಮೂರಲ್ಲಿದ್ದಾನೆ ಪಂಚಕ ಆ ಮೂರು ಹೇಳುವಾಗ ಅದಕ್ಕೆ ಸಂಬಂಧಪಟ್ಟು ಐದು ನೆನಪಾಯಿತು ಪಂಚಕ ಗ ಯಾವುದೈದು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಮನಸ್ಸು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ हीके पंचकल पंचक पंचभूत पंचक अगर पंचतने पंचकग ऐकविंशतिशतिग अर भगवंत इतने प्रकृति महतत्व अहंकार तत्व पंचतरे ಮೂರು ಐದು ಎಂಟು ಆಮೇಲೆ ಹತ್ತು ಇಂದ್ರಿಯಗಳು ಹದಿನೆಂಟಾಯಿತು ಮತ್ತೆ ಮನಸ್ಸಿನಲ್ಲಿದ್ದಾನೆ ಹೀಗೆ ಇಪ್ಪ ಪ್ರಕೃತಿ ಮಹತ್ತತ್ವ ಅಹಂಕಾರ ತತ್ವ ಪಂಚ ತನ್ಮಾತ್ರೆಗಳು ಎಂಟಾಯಿತು ಹನ್ನೊಂದು ಇಂದ್ರಿಯಗಳು ಮನಸ್ಸನ್ನು ಸೇರಿಸಿ ಹನ್ನೊಂದು ಎಂಟು ಹತ್ತೊಂಬತ್ತಾಯಿತು ಆಮೇಲೆ ಪಂಚಭೂತಗಳು ಪಂಚ ಪ್ರಕೃತಿ ಮಹತ್ತತ್ವ ಆಮೇಲೆ ಅಹಂಕಾರ ತತ್ವ ಹೀಗೆ ಅಥವಾ ಹೀಗೆ ಮಾಡಲಿಕ್ಕೆ ಇಪ್ಪತ್ತೊಂದು ಮಾಡಬೇಕಾಗಿದ್ರೆ ಐದು ತನ್ಮಾತ್ರೆಗಳು ಐದು ಪಂಚಭೂತಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಇಪ್ಪತ್ತೊಂದಾಯಿಸು ಈ ದೂರ ಶರೀರ ಹೀಗೆ ಚೈತ್ಕೊಂಡು ಇಪ್ಪತ್ತೊಂದು ಯಾಕಂದ್ರೆ ಇಪ್ಪತ್ನಾಲ್ಕು ತತ್ವವನ್ನು ಮತ್ತೆ ಬೇರೆ ಹೇಳ್ತಾರೆ ಅದರಿಂದ ಇಪ್ಪತ್ತು ಐದು ಐದು ಐದು ಐದು ನಾಲ್ಕು ಪ್ಲಸ್ ಶರೀರ ಹೀಗೆ ಇಪ್ಪತ್ತೊಂದರಲ್ಲಿ ಇರುವವ ಏಕವಿಂಶತಿಗ ಚತುರವಿಂಶತಿಗ ಇಪ್ಪತ್ನಾಲ್ಕರಲ್ಲಿ ಇದ್ದಾನೆ ಇಪ್ಪತ್ನಾಲ್ಕು ಹೇಳುವಾಗ ಇಪ್ಪತ್ನಾಲ್ಕು ತತ್ವಗಳನ್ನು ಇಟ್ಟುಕೊಳ್ಳದೆ ಪ್ರಕೃತಿ ಮಹತತ್ವ ಅಹಂಕಾರ ತತ್ವ ಪಂಚತನ್ಮಾತ್ರೆಗಳು ಪಂಚಭೂತಗಳು ಏಕಾದಶ ಇಂದ್ರಿಯಗಳು ಇಪ್ಪತ್ನಾಲ್ಕರಲ್ಲಿ ಭಗವಂತ ಇದ್ದಾನೆ ಏಕವಿಂಶ ಚತುರವಿಂಶತಿಗ ಇಪ್ಪತ್ನಾಲ್ಕರಲ್ಲಿ ಇದ್ದಾನೆ ಅಂತ ಹೀಗೆ ಇದು ಪ್ರತ್ಯೇಕ ಪ್ರತ್ಯೇಕವಾಗಿ ಅನ್ವಯ ಮಾಡುವ ಕ್ರಮ ಭಗವಂತ ಎಲ್ಲರಲ್ಲಿ ಇದ್ದಾನೆ ಅಂತ ಮೂರರಿಂದ ಪ್ರಾರಂಭಿಸಿ ಇಪ್ಪತ್ನಾಲ್ಕರವರೆಗೆ ಇರ್ತಾನೆ ಅಥವಾ ತ್ರಿಗಾ ಅಂದ್ರೆ ಮೂರರಲ್ಲಿ ಇದ್ದಾನೆ ಅಂತಂದ್ರೆ ಮೂರು ಸ್ಥಾನದಲ್ಲಿ ಇದ್ದಾನೆ ಈಗ ಪ್ರಕೃತವಾದ್ದು ಹಾಗೆ ಮೂರರಲ್ಲಿ ಇದ್ದಾನೆ ಅಂತ ಅಂದ್ರೆ ಕಣ್ಣು ಕಂಠ ಹೃದಯ ಮೂರರಲ್ಲಿ ಇದ್ದಾನೆ ತ್ರಿಗಾ ದಾಸರು ಹೇಳಿದ್ರು ತ್ರಿಕ ಪಂಚಕ ಭಗವಂತ ಈ ಮೂರಲ್ಲಿ ಹೇಗಿದ್ದಾನೆ ಅಂದರೆ ಹದಿನೈದು ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳಿದ್ದಾರೆ ತ್ರಿಕಾಪಂಚಕ ಅಂದರೆ ಹದಿನೈದು ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಹದಿನೈದು ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಗೆ ಕಣ್ಣಲ್ಲಿ ಭಗವಂತ ಐದು ರೂಪದಿಂದ ಇದ್ದಾನೆ ಕಂಠದಲ್ಲಿ ಐದು ರೂಪದಿಂದ ಇದ್ದಾನೆ ಹಾಗೆ ಹೃದಯದಲ್ಲಿ ಐದು ರೂಪದಿಂದ ಭಗವಂತ ಇದ್ದಾನೆ ಕಣ್ಣಲ್ಲಿ ಹೇಗೆ ಐದು ರೂಪದಿಂದ ಇದ್ದಾನೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಐದು ರೂಪದಿಂದ ಕಂಠದಲ್ಲಿ ಮತ್ತೆ ತೈಜಸ ನಾರಾಯಣ ತೈಜಸ ವಾಸುದೇವ ತೈಜಸ ಸಂಕರ್ಷಣ ತೈಜಸ ಪ್ರದ್ಯುಮ್ನ ತೈಜಸ ಅನಿರುದ್ಧನಾಗಿ ಭಗವಂತ ಐದು ರೂಪದಿಂದ ಇದ್ದಾನೆ ಹಾಗೆ ಮತ್ತೆ ಹೃದಯದಲ್ಲಿ ಪ್ರಾಜ್ಞಾ ನಾರಾಯಣ ಪ್ರಾಜ್ಞಾ ವಾಸುದೇವ ಸಂಕರ್ಷಣ ಪ್ರಾಜ್ಞಾ ಪ್ರದ್ಯುಮ್ನ ಪ್ರಾಜ್ಞಾ ಅನಿರುದ್ಧನ ಆಗಿ ಇದ್ದಾನೆ ಹೀಗೆ ಭಗವಂತ ಮೂರು ಜಾಗದಲ್ಲಿ ಹದಿನೈದು ರೂಪದಿಂದ ಐದು ಐದು ಐದು ರೂಪದಿಂದ ಇದ್ದಾನೆ ಏನು ಕೆಲಸ ಅವನಿಗೆ ಕಣ್ಣಲ್ಲಿ ಕೂತು ಕಣ್ಣಲ್ಲಿ ಕೂತು ಭಗವಂತ ನಾಲ್ಕು ಕೆಲಸಗಳನ್ನು ಮಾಡ್ತಾರೆ ನಾರಾಯಣ ಅದು ಮೂಲ ರೂಪ ಅದು ಇಲ್ಲಿದೆ ಮತ್ತೆ ನಾಲ್ಕು ರೂಪಗಳು ನಾರಾಯಣ ಅಂದರೆ ನರರಿಗೆ ಆಶ್ರಯವಾಗಿರತಕ್ಕ ಜ್ಞಾನವನ್ನು ಕೊಡದಕ್ಕಂತಹ ರೂಪ ಆಮೇಲೆ ನಾಲ್ಕು ಜನ ಇದ್ದಾರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಪ್ರದ್ಯುನ ಕೆಲಸ ಏನು ಸಸೃಷ್ಟಿಯೇತೋ ಪ್ರದ್ಯುಮ್ನತಾ ಮುಪಗ ಪ್ರದ್ಯುನ ಕೆಲಸ ಸೃಷ್ಟಿಯ ಕೆಲಸ ಕಣ್ಣಲ್ಲಿ ಕೂತು ಸೃಷ್ಟಿ ಮಾಡ್ತಾನೆ ಏನು ಸೃಷ್ಟಿ ಮಾಡ್ತಾನೆ ಹೊರಗಿನ ಪ್ರಪಂಚದ ಜ್ಞಾನವನ್ನು ಸೃಷ್ಟಿ ಮಾಡ್ತಾನೆ ಆದ್ದರಿಂದ ಅವನು ಪ್ರಜಿಮ್ನ ಅನಿರುದ್ಧ ಯಾಕೆ ಸ್ಥಿತಿ ಸ ಭಗವನ್ ಅನಿರುದ್ಧ ನಾಮ ರಕ್ಷಣೆ ಮಾಡಲಿಕ್ಕೋಸ್ಕರ ಅನಿರುದ್ಧ ರೂಪದಿಂದ ಭಗವಂತ ಇರ್ತಾನೆ ಕಣ್ಣಲ್ಲಿ ಯಾವುದನ್ನು ನೋಡ್ತೇವೆ ಅದನ್ನು ಸ್ಥಿರವಾಗಿ ಉಳಿಯೋ ಹಾಗೆ ಮಾಡ್ತಾನೆ ಅನಿರುದ್ಧ ಕಣ್ಣಲ್ಲಿ ಕೂತು ಸಂಕರ್ಷಣ ಸಂಕರ್ಷಣ ಅಂತಂದ್ರೆ ಸಂಹಾರ ಕಾರಣ ಸಂಹಾರವನ್ನು ಮಾಡಬಲ್ಲ ಸಂಹಾರ ಅಂತಂದ್ರೆ ಒಂದು ರೂಪದಿಂದ ಇದ್ದದ್ದು ಮತ್ತೊಂದು ರೂಪವನ್ನು ಪಡೆಯುವುದಕ್ಕೆ ಸಂಹಾರ ಅಂತ ಹೆಸರು ಲೋಕದಲ್ಲಿ ಅಷ್ಟೇ ಸಾಯುವುದಂದ್ರೆ ಇಷ್ಟೇ ನೀವು ನೋಡಿ ಯಾವುದಾದ್ರೂ ಪತ್ತಿತು ಅಂದ್ರೆ ಇಷ್ಟೇ ಅರ್ಥ ಯಾವುದು ಕಾಗದ ಇತ್ತು ಬೆಂಕಿ ಹಿಡಿಯಿತು ಏನಾಯಿತು ಕಾಗದ ನಾಶ ಆಯಿತು ಕಾಗದ ಇತ್ತು ಅದು ಬೂದಿಯಾಯಿತು ಅಷ್ಟ ಹಾಗೆ ಹೇಳಬೇಕು ಸರಿಯಾದ ಶಬ್ದ ಅಂದ್ರೆ ವ್ಯಾಕರಣ ಪ್ರಕಾರ ಮಾತಾಡಬೇಕಾಗಿದ್ರೆ ಕಾಗದ ಬೆಂಕಿಯಲ್ಲಿ ಬಿದ್ದು ಬೂದಿಯಾಯಿತು ಏನು ಖಾಲಿ ಆಗಲಿಲ್ಲ ಅದ್ರ ಒಂದು ಅಂಶ ಉಳಿಯಿತು ನಿಶೇಷವಾಗಿ ಯಾವುದೂ ನಾಶ ಆಗುವುದಿಲ್ಲ ಒಂದು ರೂಪದಿಂದ ಇದ್ದದ್ದು ಮತ್ತೊಂದು ರೂಪವನ್ನು ಪಡೆಯುವುದಕ್ಕೆ ನಾಶ ಶರೀರ ನಾಶ ಆಯಿತು ಶರೀರ ನಾಶ ಆಗಿಲ್ಲರಿ ಎಲ್ಲಿಂದ ಏನು ಬಂತೋ ಅಲ್ಲಿಗೆ ಹೋಗಿ ಸೇರಿತು ಅಷ್ಟೇ ಮಣ್ಣಿನಿಂದ ಬಂದದ್ದು ಮಣ್ಣಿಗೂ ಸೇರಿತು ನೀರಿನಿಂದ ಬಂದದ್ದು ನೀರಿಗೂ ಸೇರಿತು ಯಾವುದ್ಯಾವುದು ಎಲ್ಲೆಲ್ಲಿಂದ ಬಂತೋ ಅಲ್ಲಿಗೆ ಹೋಗಿ ಸೇರಿತು ಅಷ್ಟೇ ತನ್ನ ಮತ್ತವರ ಮನೆಗೆ ಹೋಯಿತು ಅಷ್ಟೇ ಮತ್ತೇನು ಆಗಲಿಲ್ಲ ಅದರಿಂದ ಶರೀರ ಹೋಯಿತು ಯಾರು ಬೇಜಾರು ಮಾಡಬೇಕಾಗಿಲ್ಲ ಯಾಕಂದ್ರೆ ಎಲ್ಲಿಂದ ಬಂತು ಅಲ್ಲಿಗೆ ಹೋಯ್ತು ಅಷ್ಟೆ ನಾವು ಆತಿಥಿಗೆ ಬರ್ತೇವೆ ಮನೆಯಿಂದ ಬಂದದ್ದು ಮನೆಗೆ ಹೋದ್ರು ಅಯ್ಯೋ ಅವ್ರು ಹೋದ್ರಿ ಅಂತ ಹೇಳ್ಬೋದಾ ಎಲ್ಲಿ ಹೋದ್ರು ಮನೆಗೆ ಹೋದ್ರು ಅಷ್ಟೇ ಹೋದ್ರು ಅಲ್ಲ ಮನೆಗೆ ಹೋದ್ರು ನಾವು ಹೇಳುವ ಶಬ್ದ ಹೋದ್ರು ಅಲ್ಲ ಹೋದ್ರು ಅಂದ್ರೆ ಮನೆಗೆ ಹೋದ್ರು ಅಂತ ಹಾಗೆ ಹೋಯಿತು ಶರೀರ ಎಲ್ಲಿ ಹೋಯಿತು ಅದ್ರ ಮನೆಗೆ ಹೋಯ್ತು ಅಷ್ಟೇ ಅದ್ರ ಮನೆ ಯಾವುದು ಪಂಚಭೂತಗಳೇ ಅದರ ಮನೆ ಅಲ್ಲಿ ಹೋಗಿ ಸೇರಿತು ಹಾಗಾಗಿ ಸಂಹಾರ ಅಂತಂದ್ರೆ ಅದರ ಅರ್ಥ ಅದು ಯಾವುದೋ ಒಂದು ರೂಪವನ್ನು ಪಡೆಯುವುದಕ್ಕೆ ಸಂಹಾರ ಅಂತ ಹೆಸರು ಹಾಗೆಯೇ ವಸ್ತುಗಳು ಕಣ್ಣು ಮೂಲಕ ಅದು ಸಂಹಾರ ಆಯಿತು ಅಂದರೆ ಹೊರಗೆ ಇದ್ದ ವಸ್ತು ಕಣ್ಣಿನ ಮೂಲಕ ಒಳಗೆ ಪ್ರವೇಶ ಮಾಡಿತು ಅದು ಒಂದು ರೂಪದಿಂದ ಹೊರಗಿದೆ ಇನ್ನೊಂದು ರೂಪದಿಂದ ಜ್ಞಾನ ರೂಪದಿಂದ ಸಂಸ್ಕಾರ ರೂಪದಿಂದ ಒಳಗೆ ಪ್ರವೇಶ ಮಾಡಿತು ಇದು ಸಂಹಾರ ಇದು ಸಂಕರ್ಷಣ ಈ ಕೆಲಸವನ್ನು ಮಾಡಿದ ಇದು ಎಚ್ಚರದಲ್ಲಿ ಆಯಿತು ಸ್ವಪ್ನದಲ್ಲಿ ಮತ್ತೆ ಇಂಥದ್ದೇ ಕೆಲಸ ಸುಶಕ್ತಿಯ ವ್ಯವಸ್ಥೆಯಲ್ಲಿ ಮತ್ತೆ ಇದೇ ಕೆಲಸ ವಾಸುದೇವ ಇದ್ದಾನೆ ವಾಸುದೇವನ ಕೆಲಸ ಎಂಥದ್ದು ನಿಜ ಮುಕ್ತಿ ತನ್ನವರಿಗೆ ಮೋಕ್ಷವನ್ನು ಕೊಡುವಂತಹದ್ದು ವಾಸುದೇವನ ಕೆಲಸ ರಾಮದೇವರು ವಾಸುದೇವ ಅಂತ ಚಿಂತನೆ ಮಾಡಬೇಕಂತೆ ಕೃಷ್ಣದೇವರು ವಾಸುದೇವ ಅಂದ ವಸುದೇವನ ಮಗ ಅನ್ನ ಈ ರೂಪದ ವಾಸುದೇವ ವಾಸುದೇವನೇ ರಾಮರಾಗಿ ಬಂದದ್ದು ವಾಸುದೇವನೇ ಕೃಷ್ಣದೇವರಾಗಿ ಬಂದದ್ದು ಅದಕ್ಕೊಂದು ಗಮತ ಏನು ಅಂದರೆ ರಾಮಚಂದ್ರ ಪರಂದಾಮಕ್ಕೆ ತೆರಳುವಾಗ ಭಾರೀ ವೈಭವ ಗುಟ್ಟಲ್ಲಿ ಓದ್ದಲ್ವೇ ಅಲ್ಲ ರಾಮದೇವರು ಕಾಡಿಗೆ ಓದ್ದು ಗುಟ್ಟಲ್ಲಿ ಅದು ಪೇಪರಲ್ಲಿ ಬಾರಿ ಸುದ್ದಿಯಾಗಿತ್ತು ರಾಮ ಅದು ಹೇಳದೆ ಹೋಗುವವ ಅದಕ್ಕೆ ರಾಮಚಂದ್ರ ಹೇಳಿದ ಈ ಸಲ ಕಾಡಿಗೆ ಹೋಗುವಾಗ ಹೇಳದೆ ಹೋಗಿದ್ದೇನೆ ನನ್ನ ನಾಡಿಗೆ ಹೋಗುವಾಗ ಎಲ್ಲದೂ ಹೇಳಿ ಹೋಗ್ತೇನೆ ಘಂಟಾಘೋಷವಾಗಿ ಹೇಳಿ ಹೋಗ್ತೇನೆ ಹಾಗಾಗಿ ಎಲ್ಲ ಘೋಷಣೆ ಮಾಡಿದಂತೆ ನಾನು ಪರಂದಾಲಕ್ಕೆ ಹೋಗ್ತೇನೆ ಅಷ್ಟೇ ಅಲ್ಲ ನೀವು ಬರಬೇಡಿ ಅಂತ ಕಾಡಿಗೆ ಹೋಗುವಾಗೆ ಹೇಳಿದ್ದು ಅದು ಆಕ್ಷೇಪ ಇತ್ತು ರಾಮ ನಮ್ಮನ್ನು ಹೋಗುವಾಗ ಕರ್ಕೊಂಡು ಹೋಗ್ಲಿ ನಾನು ರಾಮಚಂದ್ರ ಹೇಳಿದಂತೆ ಕಾಡಿಗೆ ಹೋಗುವಾಗ ನಿಮ್ಮನ್ನು ಕರ್ಕೊಂಡು ಹೋಗುವುದಲ್ಲ ನನ್ನ ನಾಡಿಗೆ ಹೋಗುವಾಗ ಕರ್ಕೊಂಡು ಹೋಗ್ತೇನೆ ಅಂತ ಅದು ಗುಡ್ಡದೇ ಅಲ್ಲ ಘಂಟಾಘೋಷವಾಗಿ ಎಲ್ಲ ಕಡೆ ಪೇಪರಲ್ಲಿ ಟಿವಿಯಲ್ಲಿ ಎಲ್ಲ ಕಡೆ ಅನೌನ್ಸ್ ಮಾಡಿದ್ದಂತೆ ಸಮಾಜಾತ ಸಮಯಾತ ಏ ಮೋಕ್ಷಪದೇತ್ಸವ ಯಾರ್ಯಾರು ಬರ್ತೀರಿ ಎಲ್ಲ ಬನ್ನಿ ಅಂತ ಹೋಗಲಿ ಮಾತ್ರ ಮತ್ತೆಲ್ಲ ಹೋಗಿದ್ದಾನೆ ಎಂತ ರಾಮನ ತೆಗೆದು ಉಂಟ ಹೋಗ್ಲೇ ಇಲ್ಲ ಅವತ್ತೆಲ್ಲ ಹೋಗಿದ್ದಾರೆ ರಾಮಚಂದ್ರ ಕರ್ಕೊಂಡು ಹೋದ ಅಂದ್ರೆ ಮೋಕ್ಷವನ್ನು ಕೊಡುವ ರೂಪ ಅದು ವಾಸುದೇವ ರೂಪ ಅದೇ ರಾಮಚಂದ್ರ ಆದ್ರಿಂದ ಎಲ್ಲರನ್ನೂ ಮೋಕ್ಷಕ್ಕೆ ಕರ್ಕೊಂಡು ಹೋದ ರಾಮಚಂದ್ರ ನಿಜ ಮುಕ್ತಿ ಪದ ಪ್ರಭಾತ ಈ ಕಣ್ಣಲ್ಲಿ ಕೂತು ವಾಸುದೇವ ಏನ್ ಮಾಡ್ತಾನೆ ಸಪ್ಲ ಪ್ರವರ್ತಕನಾದಂತಹ ತೈಲಸ ವಾಸುದೇವನಾಗಿ ಏನ್ ಮಾಡ್ತಾನೆ ನಿಜ ಮುಕ್ತಿ ಪದ ಪ್ರಭಾತ ಕಣ್ಣಲ್ಲಿ ಕೂತು ಮತ್ತೆ ಈ ಪ್ರಪಂಚದಲ್ಲೇ ಸುತ್ತಬಹುದು ಇಲ್ಲ ಈ ಕಣ್ಣಿದ್ದದ್ರಿಂದ ಪ್ರಪಂಚವನ್ನು ಬಿಟ್ಟು ಭಗವಂತನ ಕಡೆ ತೆರಳೂಬಹುದು ಎರಡೂ ಹೌದು ಕಣ್ಣು ಇದ್ದದ್ರಿಂದ ನಾವು ಒಳ್ಳೆಯವರೂ ಆಗ್ಬಹುದು ಕಣ್ಣಿದ್ದರಿಂದ ಕೆಡಲೂಬಹುದು ಕಣ್ಣು ಅದು ಎಷ್ಟೂ ಕೆಳಗೆ ಕೊಂಡೊಯ್ತೆ ಎಷ್ಟೂ ಎತ್ತರಕ್ಕೆ ಕೊಂಡೊಯ್ಯತೆ ಎರಡೂ ಇದೆ ಎರಡೂ ಸಾಮರ್ಥ್ಯ ಆ ಕಣ್ಣಿಗಿದೆ ಕಣ್ಣಿಗೆ ಬೇಡವಾದನ್ನು ನೋಡಿದರೆ ಬೇರವಾದ ಚಿಂತನೆ ಮಾಡಿದರೆ ಭಗವಂತನನ್ನು ಮರೆತರೆ ಅದು ಕೆಟ್ಟದು ಅನ್ನಂಥಸ್ತು ತಮಸ್ಸಿಗೆ ಕಾರಣ ಆಗುತ್ತೆ ಅದೇ ಕಣ್ಣಿನಿಂದ ಒಳ್ಳೆದನ್ನು ಚಿಂತನೆ ಮಾಡಿದರೆ ಈ ಪ್ರಪಂಚ ಬಹುಚಿತ್ರ ಜಗತ್ ಬಹುದಾಕರಣ ಚಿಂತನೆ ಮಾಡಿದರೆ ಅದನ್ನು ಕೊಟ್ಟ ಪ್ರಕೃತೀಶನಾದ ಭಗವಂತನನ್ನು ಅನುಸಂಧಾನ ಮಾಡಿದರೆ ಅದು ನಿಜ ಮುಕ್ತಿಪದ ಪ್ರದಾತ ಅದು ಮೋಕ್ಷಕ್ಕೆ ಕಾರಣ ಹೀಗೆ ಒಂದೇ ವಸ್ತು ಅದು ಮೋಕ್ಷಕ್ಕೂ ಕಾರಣ ಆಗುತ್ತೆ ಬಂಧನಕ್ಕೂ ಕಾರಣ ಆಗುತ್ತೆ ಹೀಗೆ ಭಗವಂತ ಐದು ದಾಸರ ಹೇಳಿದ್ರು ತ್ರಿಪಂಚಕ ಭಗವಂತನ ಮೂರು ಪಂಚಕಗಳು ಅಂದ್ರೆ ಹದಿನೈದು ಹದಿನೈದು ಹದಿನೈದು ರೂ ಮೂರು ಐದು ಐದು ಐದು ತ್ರಿಪಂಚಕಗಳು ಅಂದ್ರೆ ಕಣ್ಣಲ್ಲಿ ಐದು ಕಂಠದಲ್ಲಿ ಐದು ಹಾಗೆ ಹೃದಯದಲ್ಲಿ ಐದು ಹದಿನೈದು ಭಗವಂತನ ರೂಪಗಳು ಏಕವಿಂಶತಿ ಆಗ ಹೇಳಿದ್ದು ಏಕವಿಂಶತಿಗ ಪಂಚತನ್ಮಾತ್ರೆಗಳು ಪಂಚಭೂತಗಳು ಪಂಚಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಆಮೇಲೆ ಸ್ಥೂಲ ಶರೀರ ಹೀಗೆ ಇಪ್ಪತ್ತೊಂದರಲ್ಲಿ ಇರುವವ ಈಗ ಹೇಳೋದು ಏಕವಿಂಶತಿ ಭಗವಂತನದ್ದೇ ಏಕವಿಂಶತಿ ರೂಪಗಳಿವೆ ಭಗವಂತನ ಇಪ್ಪತ್ತೊಂದು ರೂಪಗಳಿವೆ ಯಾವ್ದು ಭಗವಂತನ ಇಪ್ಪತ್ತೊಂದು ರೂಪಗಳು ಹತ್ತು ಪ್ಲಸ್ ಹನ್ನೊಂದು ಇಪ್ಪತ್ತೊಂದು ಹತ್ತು ಅಂದರೆ ನಾವು ತಲೆಗೆ ಹತ್ತು ತ್ಯದನೆಯನ್ನು ನಾನು ಬಿಡಿಸಬೇಕಾಗಿಲ್ಲ ದಶಾವತಾರಗಳು ಅಥವಾ ಭಗವಂತನ ಹತ್ತು ರೂಪಗಳು ಅದರನ್ನು ಸರಿಯಾಗಿ ನಾವು ತಿಳ್ಕೊಳ್ಬೇಕು ಅದರ ಜೊತೆಗೆ ಹನ್ನೊಂದು ನಾನು ನಿನ್ನೆ ನೋಡಿದ್ದೇವೆ ತತ್ವನ್ಯಾಸ ಅಂತ ಆ ತತ್ವನ್ಯಾಸದಲ್ಲಿ ಹನ್ನೊಂದು ಭಗವಂತನ ರೂಪಗಳನ್ನು ವಿಶೇಷವಾಗಿ ಹೇಳುತ್ತಾರೆ ಅದು ಕಾಲ ಮಾಯ ನಿಯತಿ ಮತಿ ವಿದ್ಯಾ ಪ್ರವೃತ್ತಿ ಸಂಹಿತೆ ಪ್ರತಿಷ್ಠಾ ಶಕ್ತಿ ಹನ್ನೊಂದು ರೂಪಗಳನ್ನು ಹೇಳ್ತಾರೆ ಈ ಹನ್ನೊಂದು ರೂಪಗಳು ಅದನ್ನು ನಮ್ಮ ಸುತ್ತ ನಾವು ಚಿಂತನೆ ಮಾಡಬೇಕಾದ್ದು ಹೀಗೆ ಹತ್ತು ದಶಾವತಾರಗಳು ಹನ್ನೊಂದು ಅದು ಶಕ್ತಿಯಾದಿ ರೂಪಗಳು ಇಪ್ಪತ್ತೊಂದು ರೂಪಗಳು ಭಗವಂತನದ್ದು ಅದು ಕಣುವಿ ನೋಡು ಈ ಶರೀರದಲ್ಲಿಯೇ ನಾವು ನಿತ್ಯ ಅನುಸಂಧಾನ ಮಾಡಬೇಕಾದಂತಹ ರೂಪಗಳು ಚತುರವಿಂಶತಿಗ ಚತುರ್ವಿಶತಿ ರೂಪಗಳು ಭಗವಂತನದ್ದಿದೆ ಅದ್ಯಾವುದು ಇಪ್ಪತ್ನಾಲ್ಕು ರೂಪಗಳು ಇಪ್ಪತ್ನಾಲ್ಕು ತತ್ವದಲ್ಲಿ ತುಂಬಿರತಕ್ಕ ಕೇಶವಾದಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ರೂಪಗಳು ಇದನ್ನು ನಾವು ನಿತ್ಯ ಅನುಸಂಧಾನ ಮಾಡಬೇಕಾದ್ರು ಹೀಗೆ ಭಗವಂತ ಇಪ್ಪತ್ನಾಲ್ಕು ರೂಪದಿಂದ ಈ ಶರೀರದಲ್ಲಿ ಪ್ರಕೃತಿ ಮಹತ್ವತ್ವ ಅಹಂಕಾರ ತತ್ವ ಆದಿಗಳಲ್ಲಿ ಇಪ್ಪತ್ತೊಂದು ತತ್ವಗಳಲ್ಲಿ ಭಗವಂತ ತುಂಬಿರುತ್ತಾನೆ ಈ ಇಪ್ಪತ್ನಾಲ್ಕು ತತ್ವದಲ್ಲಿ ತುಂಬಿದ ಭಗವಂತ ಸತ್ವ ರಜಸ್ಸು ತಮಸ್ಸು ಅಂತ ಮೂರು ಗುಣಗಳು ಅದು ಪ್ರತಿಯೊಂದಕ್ಕೂ ಸಂಬಂಧಪಟ್ಟಿದೆ ಈ ತತ್ವಗುಣ ಎಂಬಂತಹದ್ದು ಯಾವುದನ್ನೂ ಬಿಡಲಿಲ್ಲ ಪ್ರಕೃತಿಯ ಗುಣ ಅದೆಲ್ಲದರಲ್ಲಿಯೂ ಅಂಟಿಕೊಂಡು ಬಂದಿದೆ ಸತ್ವ ರಜಸ್ಸು ತಮಸ್ಸು ಅಂತ ಆದ್ರಿಂದ ಪ್ರಕೃತಿಯಲ್ಲಿಯೂ ಸತ್ವಗುಣ ರಾಜುಣ ತಮ್ಮ ಗುಣಗಳಿವೆ ಮಹಾತತ್ವದಲ್ಲಿ ಇದೆ ಅವ್ಯಕ್ತ ತತ್ವ ಅಹಂಕಾರ ತತ್ವದಲ್ಲಿ ಇದೆ ಪಂಚ ತನ್ಮಾತ್ರೆಗಳು ಹನ್ನೊಂದು ಇಂದ್ರಿಯಗಳು ಪಂಚಭೂತಗಳು ಎಲ್ಲದರಲ್ಲೇ ಸತ್ವಗುಣ ರಜೋ ಗುಣ ತಮೋಗುಣ ಅಂತಿದೆ ಅದರಲ್ಲಿ ಭಗವಂತ ಮೂರು ರೂಪದಿಂದ ಇದ್ದಾನೆ ಸತ್ವಗುಣ ರಜೋಗುಣ ತಮೋಗುಣಗಳಲ್ಲಿ ಸತ್ವದಲ್ಲಿಯೂ ಭಗವಂತ ಇದ್ದಾನೆ ಸತ್ವನಾಮಕನಾಗಿ ರಜೋಗುಣದಲ್ಲಿ ಭಗವಂತ ರಜೋ ನಾಮಕನಾಗಿದ್ದಾನೆ ತಮೋಗುಣದಲ್ಲಿ ತಮೋನಾಮಕನಾಗಿದ್ದಾನೆ ಅಂದರೆ ಇಪ್ಪತ್ನಾಲ್ಕು ತತ್ವಗಳಲ್ಲಿ ಗುಣಿಸು ಸತ್ವಗುಣ ರಜೋಗುಣ ತಮೋಗುಣ ಮೂರು ಅಂದರೆ ಇಪ್ಪತ್ನಾಲ್ಕಕ್ಕೂ ಸಂಬಂಧಪಟ್ಟ ತತ್ವ ರಜ ಸೂ ತಮಸ್ಸೂ ತನ ಲೆಕ್ಕ ಮಾಡಿದರೆ ಇಪ್ಪತ್ನಾಲ್ಕು ಇಂಟು ಮೂರು ಅಂದರೆ ಎಪ್ಪತ್ತೆರಡಾಯಿತು ಇಂತಹ ಎಪ್ಪತ್ತೆರಡು ಭಗವಂತನ ರೂಪಗಳಿವೆ ಇಂತಹ ಎಪ್ಪತ್ತೆರಡು ರೂಪಗಳು ಭಗವಂತನ ರೂಪಗಳು ಅದು ಸಾವಿರ ನಾಮಗಳಿವೆ ಭಗವಂತನದ್ದು ಆ ಸಾವಿರ ನಾಮಗಳಿಗೂ ಕೂಡ ಈ ಎಪ್ಪತ್ತೆರಡರ ಸಂಬಂಧ ಇದೆ ವಿಶ್ವ ವಿಷ್ಣು ವಶತ್ಕಾರ ಅಂತ ಹಾಗೆ ಎಪ್ಪತ್ತೆರಡು ಸಾವಿರ ರೂಪಗಳು ಭಗವಂತನದ್ದು ಈ ಎಪ್ಪತ್ತೆರಡು ಸಾವಿರ ರೂಪಗಳು ಈ ನಾಡಿಗಳಲ್ಲಿ ತುಂಬಿದೆ ಮೂವತ್ತಾರು ಸಾವಿರ ಎಡಭಾಗದ ನಾಡಿಗಳು ಮೂವತ್ತಾರು ಸಾವಿರ ನಾಡಿಗಳು ಹೀಗೆ ಎಪ್ಪತ್ತೆರಡು ರೂಪಗಳು ಭಗವಂತನದ್ದು ಶರೀರದಲ್ಲಿ ತುಂಬಿದೆ ದಾಸರು ಬ್ರಹ್ಮಾಂಡದಿಂದ ನಮ್ಮನ್ನು ಪಿಂಡಾಂಡಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಮಹತ್ವಾದಿ ಪ್ರಕೃತಿಯಿಂದ ಪ್ರಾರಂಭಿಸಿ ಇಪ್ಪತ್ನಾಲ್ಕು ತತ್ವಗಳು ಅದು ಸತ್ವ ರಜಸ್ಸು ತಮತ್ಸು ಹಾಗೆ ಎಪ್ಪತ್ತೆರಡು ಸಹಸ್ರನಾಮಕ್ಕೆ ಸಂಬಂಧಪಟ್ಟದ್ದು ಎಪ್ಪತ್ತೆರಡು ಸಾವಿರ ನಮ್ಮ ನಾಡಿಯಲ್ಲಿ ಎಪ್ಪತ್ತೆರಡು ಸಾವಿರ ರೂಪದಿಂದ ಭಗವಂತ ಹಗಲು ರಾತ್ರಿ ನಮ್ಮನ್ನು ಕಾಯ್ತಾ ಇರ್ತಾನೆ ಅಂತ ಅದು ಯಾಕೆ ಎಪ್ಪತ್ತೆರಡು ಸಾವಿರ ರೂಪ ದೇವರಿಗೆ ಬೇರೆ ಕೆಲಸ ಇಲ್ಲೋ ಅಂತಂದ್ರೆ ಚೇತ ಇಲ್ಲಪ್ಪ ಬೇರೇನು ಕೆಲಸ ಇಲ್ಲ ಮತ್ತೇನು ನಮ್ಮನ್ನು ಕಾಯುವುದು ಮಾತ್ರ ಕೆಲಸ ವಾಚ್ಮ್ಯಾನ್ನ ಕೆಲಸ ಮಾಡ್ತಾನೆ ನಮ್ಮ ದೇವರು ಹಗಲು ರಾತ್ರಿ ಹಗಲೊಂದು ರೂಪ ರಾತ್ರಿ ಒಂದು ರೂಪ ಮೂವತ್ತಾರು ಸಾವಿರ ನಾವು ಬದುಕುವುದು ಇಷ್ಟೇ ಒಟ್ಟಿಗೆ ಹೆಚ್ಚು ಬದುಕ್ತೇವೆ ಎಷ್ಟು ಬದುಕುವುದು ಮೂವತ್ತಾರು ಸಾವಿರ ಹಗಲು ಮೂವತ್ತಾರು ಸಾವಿರ ರಾತ್ರಿ ಹೀಗೆ ಮೂವತ್ತಾರು ಸಾವಿರ ಹಗಲನ್ನು ನಿಯಮನೆ ಮಾಡಲಿಕ್ಕೆ ಮೂವತ್ತಾರು ಸಾವಿರ ಪುರುಷ ರೂಪದಿಂದ ಭಗವಂತ ಇರ್ತಾನೆ ಬಲಭಾಗದಲ್ಲಿ ಇರ್ತಾನೆ ರಾತ್ರಿಯನ್ನು ಕಾಯ್ದಕ್ಕೋಸ್ಕರ ಭಗವಂತ ಮೂವತ್ತಾರು ಸಾವಿರ ಸ್ತ್ರೀ ರೂಪದಿಂದ ನಾಡಿಗಳಲ್ಲಿ ಕೂತು ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಆದ್ರಿಂದ ಎಪ್ಪತ್ತೆರಡು ರಾತ್ರಿ ಹಗಲು ನಾವು ನಿಶ್ಚಿಂತವಾಗಿ ಬದುಕಬಹುದು ಆದ್ರೆ ನಾವು ತೆರವಿಸಿ ಅದೇ ಬದುಕುವುದು ಹೇಗ್ರಿ ಬದುಕುವುದರ ಬಗ್ಗೆ ನೀನು ಚಿಂತೆ ಮಾಡಬೇಡ ಯಾಕಂದ್ರೆ ಮೂವತ್ತಾರು ಸಾವಿರ ಪ್ಲಸ್ ಮೂವತ್ತಾರು ಸಾವಿರ ಎಪ್ಪತ್ತೆರಡು ಸಾವಿರ ರೂಪದಿಂದ ಒಳಗೆ ಕೂತು ರಕ್ಷಣೆ ಮಾಡುವ ಜವಾಬ್ದಾರಿ ಅವನಿಗಿದೆ ಮತ್ತೇನ್ ಮಾಡಬೇಕಾದ್ರು ನಾವು ಆ ಎಪ್ಪತ್ತೆರಡು ಸಾವಿರ ರೂಪದಿಂದ ರಕ್ಷಣೆ ಮಾಡುವ ಭಗವಂತನ ಬಗ್ಗೆ ನೀನು ಎಚ್ಚರ ಇರುವಷ್ಟೇ ನಮ್ಮ ಬಗ್ಗೆ ಎಚ್ಚರ ಇರತಕ್ಕ ಭಗವಂತನ ಬಗ್ಗೆ ಎಚ್ಚರ ಪಡದೆ ಈ ಜೀವನದ ಸಾರ್ಥಕ್ಯ ಡಾಕ್ಟರ್ ನಿಯಮಿಸುತ್ತ ಇನ ಗಭಸ್ತಿಗ ಸೂರ್ಯನ ಕಿರಣಗಳಲ್ಲಿ ಇರತಕ್ಕ ಭಗವಂತ ಅಲ್ಲಿಗೆ ತಂದಿಟ್ರು ನಮ್ಮನ್ನು ಅಂದ್ರೆ ಸೂರ್ಯ ಹೊರಗಿರ್ತಾನೆ ಸಾವಿರ ಕಿರಣಗಳ ಮೂಲಕ ಸಾವಿರಾರು ಕಿರಣಗಳ ಮೂಲಕ ಸೂರ್ಯ ಒಳಗೆ ತುಂಬಿರ್ತಾನೆ ಎಲ್ಲ ವಸ್ತುಗಳನ್ನೂ ಪ್ರಕಾಶಿಸುತ್ತಾನೆ ಸೂರ್ಯ ಅಲ್ಲ ಸೂರ್ಯನ ಕಿರಣದಲ್ಲಿದ್ದ ಭಗವಂತ ಇನ ಗದಸ್ತಿಗ ಸರ್ವತ್ರ ಬೆಳಗುವನ್ನು ಹೀಗೆ ಹೇಳ್ತಾ ದಾಸರು ಕೊನೆಗೊಂದು ಮಾತು ಹೇಳ್ತಾರೆ ಬಹಳ ಒಳ್ಳೆಯ ಹೇಳ್ತಾರೆ ಒಂದು ಅನಂತ ಅನಂತಾಂತ ರೂಪಗಳೊಂದೇ ರೂಪದಳು ಇಹವು ಒಂದು ರೂಪದ ಅನಂತ ರೂಪಗಳು ಇಹವು ಒಂದು ರೂಪ ಭಗವಂತನದ್ದು ಅದರಲ್ಲಿ ಅನಂತ ರೂಪಗಳಿವೆ ಅಂತ ಹೇಳ್ತಾರೆ ನಮಗೆ ಸಮಸ್ಯೆ ಏನು ಅಂದರೆ ಎಷ್ಟು ದೇವರು ಮಾರ ಇವರಲ್ಲಿ ಎಂತ ಮಾಡಬಹುದು ಎಂದು ನಮ್ಮ ತಲೆಗಿಸಿ ಎಪ್ಪತ್ತೆರಡು ಸಾವಿರ ಅಂತ ಹೇಳ್ತೀರಿ ಮತ್ತೆ ತ್ರಿಸ್ತಾನಗ ಅಂತ ಹದಿನೈದು ಅಂತ ಹೇಳ್ತೀರಿ ಇಪ್ಪತ್ತೊಂದು ಅಂತ ಹೇಳ್ತೀರಿ ಇಪ್ಪತ್ನಾಲ್ಕು ಅಂತ ಹೇಳ್ತೀರಿ ಮತ್ತೆ ಇಪ್ಪತ್ನಾಲ್ಕು ಗುಣಿಸು ಮೂರು ಅಂತ ಹೇಳ್ತೀರಿ ಇಪ್ಪತ್ನಾಲ್ಕು ಗುಣಿಸು ಮೂರು ಗುಣಿಸು ಸಾವಿರ ಅಂತ ಹೇಳ್ತೀರಿ ಎಂತ ಮಾಡಾರೆ ತಲೆ ಹಣ್ಣಾಗಿ ಹೋಯ್ತು ಅಂತಂದ್ರೆ ನಿನಗಾಗ ತಲೆ ಬಿಸಿ ಅಂತ ಕೇಳ್ತಾರೆ ಅಯ್ಯೋ ನನ್ನ ಒಳಗೆ ಇರ್ತಾರ ಜನ ಅಂತಂದ್ರೆ ಅಲ್ಲಪ್ಪ ಅದು ಒಂದು ರೂಪದ ಭಗವಂತನ ಅನಂತ ರೂಪಗಳು ತುಂಬಿವೆ ಅಂದ್ರೆ ಭಗವಂತ ತನ್ನ ಕಾಲದಲ್ಲಿ ತಾನ ನಿಂತವ ಇನ್ನೊಬ್ಬರಿಗೆ ಧಾರವಾಗಿ ಭಗವಂತ ಇರುವುದಿಲ್ಲ ಎಷ್ಟೋ ಜನ ಹೇಳುದು ಕೇಳಿದ್ದೇನೆ ಎಂತದ್ರಿ ಎಲ್ಲಿ ಹೋಗ್ಲಿಕ್ಕಾಗುದಿಲ್ಲ ಯಾಕೆ ಮಾರ್ರೆ ಅದು ರಗಳೇ ದೇವರಿದ್ದಾರೆ ಮನೆಯಲ್ಲಿ ಅದೇ ಪೂಜೆ ಆಗಬೇಕು ರಗಳೇ ದೇವರಿಗೆ ಪೂಜೆ ಮಾಡುದು ಎಲ್ಲಿ ಹೋಗ್ಲಿಕ್ಕಾಗುವುದಿಲ್ಲ ದೇವರು ರಗಳೇ ಆಗುವ ಪ್ರಶ್ನೆ ಏನಿಲ್ಲ ನಮ್ಮ ನೈವೇದ್ಯ ಅದನ್ನು ಕಾಯ್ತಾ ದೇವರು ಅವರು ಒಂದು ರೂಪದ ಒಳಗೆ ಭಗವಂತನ ಅನಂತರೂಪಗಳು ತುಂಬಿಕೊಂಡುಂಟು ಭಗವಂತ ತನ್ನಲ್ಲೇ ತಾನು ತುಂಬಿಕೊಂಡಿದ್ದಾನೆ ಇನ್ನೊಬ್ಬರನ್ನು ಡಿಪೆಂಡ್ ಆಗಿ ಭಗವಂತ ಇರುವುದಿಲ್ಲ ಡಿಪೆಂಡ್ ಆಗಿರುವವಂದ್ರೆ ಜೀವ ಭಗವಂತ ಆತ್ಮ ಅವನು ಸ್ವಾಮಿಯಾಗಿ ಇರುವವ ಜೀವನಿಗೂ ದೇವರಿಗೂ ಇರತಕ್ಕಂತಹ ಸಂಬಂಧ ಜೀವ ಆತ್ಮ ಜೀವ ಅಂದ್ರೆ ಇನ್ನೊಬ್ಬರನ್ನು ಉಪಜೀವಿಸಿಕೊಂಡು ಬದುಕುವವ ದೇವರು ಉಂಟಂದ್ರೆ ಆತ್ಮ ಸ್ವಾಮಿಯಾಗಿ ಇರುವವ ಅದನ್ನು ದಾತರು ಬಹಳ ಸೊಗಸಾಗಿ ಹೇಳ್ತಾರೆ ಅನಂತರೂಪಗಳು ಒಂದು ರೂಪದಲ್ಲಿ ಅದು ಪೂರ್ತಿಯಾಗಿ ಇದೆ ಆ ಭಗವಂತ ಈ ಅನಂತ ರೂಪದಿಂದ ನಮ್ಮ ಶರೀರದ ಕೂತು ಭಗವಂತ ವಿಚಿತ್ರವಾದಂತಹ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ ನಂದನಂದನ ರಣದೊಳು ಇಂದ್ರಾತ್ಮತೆಗೆ ತೋರಿಸನೆ ಅಲ್ರಿ ಅದು ಅನಂತ ರೂಪ ಅದು ಹೇಗ್ರಿ ನಾವು ಒಪ್ಪುದು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನೀನು ಒಪ್ಪುವುದು ಏನು ಬಂತು ಮನಸ್ಸು ಒಪ್ಪಿದೆ ನನ್ನ ಮನಸ್ಸು ಒಪ್ಲಿಲ್ಲರಿ ಮನಸ್ಸಿನ ದೇವರು ಯಾರು ಇಂದ್ರ ಇಂದ್ರ ಯಾರು ಅರ್ಜುನ ಅರ್ಜುನ ನಿರ್ಣದಲ್ಲಿ ಭಗವಂತ ತೋರಿಸಿದ್ದಾನೆ ಸಾಕ್ ವಿಶ್ವರೂಪವನ್ನು ತೋರಿಸಿದ ನಮ್ಮ ಹಾಗೆ ಸಂಶಯ ಪಟ್ಟ ಅರ್ಜುನ ವಿಶ್ವರೂಪದಿಂದ ತುಂಬಿದ್ದೇನೆ ಅಂತ ಹೇಳಿದಿ ಸ್ವಾಮಿ ವಿಭೂತಿ ರೂಪದಿಂದ ತುಂಬಿದ್ದೇನೆ ಅಂತ ಹೇಳಿದಿ ನಾನು ನೋಡ್ಲಿಲ್ಲ ತೋರಿಸ್ಬೇಕಾ ತೋರಿಸ್ತೇನೆ ಎಂತ ಒಂದು ಭಗವಂತ ದಿವ್ಯ ದೃಷ್ಟಿಯನ್ನು ಕೊಟ್ಟ ನೋಡು ಅಂತ ಹೇಳಿದ ವಿಶ್ವರೂಪವನ್ನು ಕಂದ ಒಂದರೊಳಗೆ ಅನಂತ ರೂಪ ಹೇಗೆ ತಂಬಿ ತುಂಬಿತ್ತು ಒಂದು ಕೃಷ್ಣ ರೂಪ ಅದರಲ್ಲಿ ಅನಂತಾನಂತಾನಂತ ರೂಪಗಳನ್ನು ಕಂಡ ಅರ್ಜುನ ಖಂಡ ಕಂಡ ಕಂಡ ಕೊನೆಗೆ ಹೇಳಿದ ಉಪಸಮ್ಮನ ವಿಶ್ವಾಸನ ಸ್ವಾಮಿ ನೋಡ್ಲಿಕ್ಕಾಗುವುದಿಲ್ಲ ಸಾಕು ಹೇಳಿದ ಸೂರ್ಯನನ್ನು ತೋರಿಸು ಅಂತ ಮಗು ಹೇಳತ್ತೆ ಮಧ್ಯಾಹ್ನ ಬಿಸಿಲಿಗೆ ಕೊಂಡೋಗಿ ನಿಲ್ಲಿಸಿದ್ರೆ ಸಾಕು ಅಮ್ಮಗಳ ಕರ್ಕೊಂಡು ಹೋಗು ಅಂತ ಹೇಳತ್ತೆ ಮಗು ಒಂದು ಸೂರ್ಯನನ್ನೇ ನೋಡ್ಲಿಕ್ಕಾಗುವುದಿಲ್ಲ ಅನಂತ ಕಿರಣನಾದ ಭಗವಂತನನ್ನು ಕಾಣುವ ಶಕ್ತಿ ನಮಗೆ ಎಲ್ಲಿಂದ ಬರಬೇಕು ಅಸಾಧ್ಯವತ್ತು ಅದಕ್ಕೆ ದಾಸರು ಕೊಟ್ಟ ಉದಾಹರಣೆ ಇದೆ ನಂದನಂದನ ರಣರು ಇಂದ್ರಾತ್ಮದೆಗೆ ತೋರಿಸಿದನೆ ಇಂದ್ರನ ಮಗನಾಗಿರ್ತಕ್ಕ ಅರ್ಜುನ ಅದು ಬೇಕು ಅಂತ ಇಂದ್ರಾತ್ಮದ ಅಂತ ಶಬ್ದವನ್ನು ಬಳಸಿದರು ದಾಸರು ಯಾಕೆಂದ್ರೆ ಈ ನಮಗೆ ಬೇಕದ್ದು ನಿನಗೆ ಗೊತ್ತು ನಿನ್ನ ಮನಸ್ಸಿಗೆ ಗೊತ್ತು ಮನಸ್ಸಿನ ಅಭಿಮಾನಿಯಾದ ಇಂದ್ರನಿಗೆ ಗೊತ್ತು ಇಂದ್ರನ ಮಗನಾದ ಅರ್ಜುನನಿಗೆ ಭಗವಂತ ಇದನ್ನು ತೋರಿಸಿದ ಇಂದ್ರಾತ್ಮದೆಗೆ ತೋರಿಸಿದನೇ ಅರ್ಜುನನಿಗೆ ಅರ್ಥಾತ್ ಎಲ್ಲರ ಮನಸ್ಸಿಗೂ ತೋರಿಸಿದ ಭಗವಂತ ಇದು ವಿಶ್ವರೂಪ ಏನ್ ತೋರಿಸಿದ ನಮಗೆ ನೋಡ್ಲಿಕ್ಕಾಗುವುದಿಲ್ಲ ಅಂತ ತೋರಿಸಿ ಅಷ್ಟೇ ಅನಂತ ರೂಪದಿಂದ ಭಗವಂತ ಕಣ್ಣ ಮುಂದೆ ಬಂದು ನಿಂತ್ರೆ ನಮಗೆ ನೋಡ್ಲಿಕ್ಕಾಗುವುದಿಲ್ಲ ರಾತ್ರಿಯಲ್ಲಿ ನಾವು ವಾಹನದಲ್ಲಿ ಹೋಗ್ತಾ ಇರ್ತೇವೆ ಎದುರ್ನವಾಜ್ ಭಾರಿ ಫೋಕಸ್ ಲೈಟ್ ನಾವು ನಿಂತು ಬಿಡಬೇಕು ನೋಡ್ಲಿಕ್ಕಾಗುವುದಿಲ್ಲ ಬೆಳಕು ಬೇಕು ಎಂಬುದೆಷ್ಟು ಸತ್ಯ ನೋಡ್ಲಿಕ್ಕೆ ಅಷ್ಟೇ ಸತ್ಯ ಭಾರಿ ಬೆಳಕು ಇರುವಾಗ ಎಂಬುದು ಸತ್ಯ ಅದು ಭಾರೀ ಆದಾಗ ಎಲ್ಲೋ ಅದರ್ತಾರೆ ಬೇಕು ಎಲ್ಲೋ ಬೇಕು ಅದು ಭಾರಿ ಆಯಿತು ಅಂದ್ರೆ ಅಡಗಳಾಗಿತ್ತು ಹಾಗೆ ಬೆಳಕು ಬೇಕು ಎಷ್ಟು ಬೇಕೋ ಜಾಸ್ತಿ ಆಯಿತು ಅಂದರೆ ಅಯ್ಯೋ ನೋಡ್ಲಿಕ್ಕಾಗುವುದಿಲ್ಲ ಫೋಕಸ್ ಮುಖಕ್ಕೆ ಹಾಕಿಬಿಟ್ರೆ ಅಯ್ಯೋ ಯಾರೂ ಕಾಣಿಸುವುದಿಲ್ಲ ಅದು ಯಾಕೆ ದೀಪ ಜಾಸ್ತಿ ಆದ್ರಿಂದ ಅಲ್ರಿ ದೀಪ ಇಲ್ಲ ಆದರೂ ನೋಡ್ಲಿಕ್ಕಾಗುವುದಿಲ್ಲ ಎಷ್ಟು ಬೇಕೋ ಅಷ್ಟೇ ಹಾಗಾಗಿ ನಮ್ಮ ದೇವರದ್ದು ದೀಪ ನಮ್ಮ ಕಣ್ಣಿಗೆ ಎದಕದಿಂದಷ್ಟು ಫೋಕಸ್ ಹಾಗಾದ್ರೆ ನಮ್ಮ ಕಣ್ಣಿಗೆ ನೋಡ್ಲಿಕ್ಕಾಗುವುದಿಲ್ಲ ಕೆಲವರು ಹೇಳುವುದು ದೇವರು ಇದ್ರೆ ಕಾಣಿಸ್ಲಿ ಅದೇ ನಾಟಕನ ಕಾಣಿಸ್ಲಿ ಅಂದ್ರೆ ಅವ್ರ ಡೈರೆಕ್ಟರ್ ಹೇಳಿದ ಕುಳ್ಳೆ ಪಾಲ್ತಾ ಬರುತ್ತೆ ಕಾಣಿಸ್ತೀರಿ ಹಾಗೆ ದೇವರು ಅಲ್ಲ ದೇವರು ಬಂದ್ರು ಅಂತ ಇಟ್ಟುಕೊಳ್ಳಿ ನಮ್ಮ ಕಣ್ಣಿಗೆ ನೋಡ್ಲಿಕ್ಕೆ ಆದೀತ ಯಾಕೆಂದ್ರೆ ನಮ್ಮ ಕಣ್ಣಿಗೆ ಇರುವುದು ಪವರ್ ಇಷ್ಟೇ ಇಷ್ಟು ಬೆಳಕನ್ನು ಗ್ರಹಿಸುವ ಶಕ್ತಿ ಇಷ್ಟೇ ಇರುತ್ತೆ ಅದಕ್ಕಿಂತ ಹೆಚ್ಚು ಫೋಕಸ್ ಬಂದು ಹೋದ್ರೆ ಕಣ್ಣು ಹೋಗುತ್ತೆ ಅಷ್ಟೇ ಕಣ್ಣು ಬೇಕೋ ದೇವ್ರು ಬೇಕೋ ನಮ್ಮ ಹಿಂದಿನ ದಾತರ ಜ್ಞಾನಿಗಳೆಲ್ಲ ಹೇಳಿದ್ದುಂಟು ಅಯ್ಯೋ ನಾನ್ ದೇವರನ್ನು ಕಂಡೆ ಕಂಡ ಮೇಲೆ ನನಗೆ ಕಣ್ಣು ಕಾಣಿಸುವುದಿಲ್ಲ ಅಂತ ಯಾವತ್ತು ಹಾಗೆ ಯಾಕಂದ್ರೆ ಅನಂತ ಪ್ರಕಾಶ ನಮ್ಮ ಕಣ್ಣೊಳಗೆ ಹೋಗುತ್ತು ಅಂತಾದಾಗ ಕಣ್ಣು ತನ್ನ ಶಕ್ತಿಯನ್ನು ಕಳಕೊಳ್ತದೆ ಬೇಕಾ ದೇವರ ನೋಡ್ಬೇಕು ನಿಮಗೆ ಯಾರಿಗಾದ್ರು ಬೇಡ ಅಂತ ಹೇಳ್ತದೆ ಯಾಕಂದ್ರೆ ಕಣ್ಣು ಬೇಕು ಉಂಟು ಅದಕ್ಕೆ ದೇವರು ಹೇಳಿದ್ರೆ ಕಣ್ಣು ಬೇಕೋ ದೇವ್ರು ಬೇಕೋ ಅದರಿಂದ ದೇವ್ರು ಬೇಕು ಅಂತ ಆದ್ರೆ ಈ ಪ್ರಪಂಚ ಅದನ್ನು ಬಿಡ್ಲಿಕ್ಕೆ ನಾವು ತಯಾರಾಗಿರಬೇಕು ಎಲ್ಲಿವರೆಗೆ ಇದಕ್ಕೆ ಬೇಕೋ ಅಲ್ಲಿವರೆಗೆ ಭಗವಂತ ಸಿಗುವುದಿಲ್ಲ ಆದರೆ ಸಿಗುವುದಿಲ್ಲ ಅಲ್ಲ ಅವನ ಸ್ಪರ್ಶ ನಮಗಾಗುತ್ತೆ ಯಾವ ವಸ್ತುವನ್ನು ನೋಡಿದರೂ ಅದರ ಹಿನ್ನೆಲೆಯಲ್ಲಿ ಭಗವಂತನ ಸ್ಪರ್ಶ ನಮಗಿದೆ ಅದನ್ನು ನಾವು ಅನುಭವಿಸಬೇಕು ಅದಕ್ಕೆ ದೇವರು ಈ ಪಿಂಡಾಂಡ ಬ್ರಹ್ಮಾಂಡ ಎರಡನ್ನೂ ನಮ್ಮ ಮುಂದಿಟ್ಟು ಇದರ ಮೂಲಕ ತನ್ನ ಚಿಂತನೆಯನ್ನು ಮಾಡು ಅಂತ ಭಗವಂತ ಹೇಳಿದ್ದಾನೆ ಅದನ್ನು ಡಾಕ್ಟರ್ ಕೊರೇಗೆ ಹೇಳ್ತಾರೆ ಮಧುರೀ ಶ್ರೀನಿಕೇತನ ಪಾರ್ವತಾಂಪತಿ ಜ್ಞಾನಗಮ್ಯ ಗಯಾಸುರ ಅರ್ಧನ ಮೌನಿಕುಲ ಸನ್ಮಾನ್ಯ ಮಾನದ ಮಾತುಲ ದೀನಜನ ಮಂದಾರ ಮಧುರಿಪು ಪ್ರಾಣದ ಜಗನ್ನಾಥ ವಿಠಲ ತಾನೇ ಗತಿಯೊಂದನು ದಿನದಿ ನಂಬಿದವರನು ಪೊರೆವಾ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಎಲ್ಲ ಬಿಡಿಸುವುದಿಲ್ಲ ಒಂದೆರಡು ಹೇಳ್ತೇನೆ ನೋಡಿ ಗಯಾಪುರ ಅರ್ಧನ ಅಂತ ಒಂದು ಮಾತುಲ ಧ್ವಂಸಿ ಅಂತ ಇನ್ನೊಂದು ಎರಡು ಅಂಶಗಳನ್ನು ದಾಸರು ಹೇಳುತ್ತಾರೆ ಇದು ದೀನಜನ ಮಂದಾರ ಮಧುರಿಪು ಅಂತ ಹೇಳುತ್ತಾರೆ ಭಗವಂತ ನಂಬಿದವರನ್ನು ಪರೆಯುವ ಕ್ರಮ ಹೇಗೆ ನಾವೆಲ್ಲ ಅಳೋದುಂಟು ಎಂಥದ್ರಿ ದೇವರು ಎಷ್ಟು ತೊಂದರೆ ಕೊಡ್ತಾನೆ ಏನು ರಕ್ಷಣೆ ಮಾಡ್ತಾನೆ ಅಂತ ಅದಕ್ಕೆ ಹೇಳ್ತಾರೆ ಗಯಾತುರ ಅರ್ಧನ ನಮ್ಮನ್ನು ಗಯಾಕ್ಷೇತ್ರಕ್ಕೆ ಕರ್ಕೊಂಡೋಗ್ತಾರೆ ದಾತರು ಗಯಾಪುರ ಅರ್ಧನ ಗಯಾ ಅಂದರೆ ಏನು ಹಿಂದಿಯಲ್ಲಿ ಅದ ಗಯ ಅಂದರೆ ಮರ ಗಯ ಇದೇ ಇಲ್ಲ ಗಯ ಅಂತಂದ್ರೆ ಗಯಾಕ್ಷೇತ್ರ ಆ ಗಯಾ ಕ್ಷೇತ್ರದಲ್ಲಿ ಒಬ್ಬ ಒಳ್ಳೆಯ ಚೇತನ ಅವ ತಪಸ್ಸು ಮಾಡಿದ ಭಾರೀ ತಪಸ್ಸು ಅಂದರೆ ಭಾರೀ ತಪಸ್ಸು ಮಾಡಿದ ತಪಸ್ಸು ಎಷ್ಟು ಮಾಡಬೇಕೋ ಅದಕ್ಕಿಂತ ಜಾಸ್ತಿ ಆಯಿತು ತಪಸ್ಸು ತಪಸ್ಸು ಜಾಸ್ತಿಯಾದಾಗ ಇಡೀ ಜಗತ್ತು ಅವನ ನಿಯಂತ್ರಣಕ್ಕೆ ಬರುವ ಸಂದರ್ಭವಂತು ಆವಾಗ ಚತುರ್ಮುಖ ಬ್ರಹ್ಮದೇವರು ಅವನ ಹತ್ರ ಹೋಗಿ ಹೇಳಿದರು ಗಯಾ ಎಷ್ಟು ಪುಣ್ಯ ಮಾಡಿದ್ದಿ ನೀನು ನಿನ್ನ ಶರೀರ ಎಷ್ಟು ಪವಿತ್ರ ಈ ಸ್ತೋತ್ರಕ್ಕೆ ವಶ ಆಗದಿದ್ದವರು ಯಾರೂ ಇಲ್ಲ ಸ್ವಲ್ಪ ಸ್ತೋತ್ರ ಮಾಡಿದ್ರೆ ಸಾಕು ಎಂತವನು ಕಾರಾಗಿ ಬಿಡುತ್ತೆ ಬ್ರಹ್ಮದೇವರಿಗೆ ಚೆನ್ನಾಗಿ ಗೊತ್ತು ಗಯನ ಹೇಳಿದರು ಅಪ ಗಯಾ ಇಂತಹ ಪವಿತ್ರ ಕ್ಷೇತ್ರ ನಾನು ನೋಡ್ಲೇ ಇಲ್ಲ ನಾನು ತಪಸ್ಸು ಮಾಡಿದ್ದೇನೆ ನೋಡೋ ಒಂದು ಕೆಲಸ ಆಗ್ಬೇಕಲ್ಲ ಎಂತ ಒಂದು ಯಾಗೆ ಮಾಡಬೇಕು ನಾನು ಜಾಗ ಹುಡುಕಿದೆ ಜಾಗನೇ ಸಿಗಲಿಲ್ಲ ಹೌದಾ ನನ್ನ ಜಾಗ ಇದೆ ಹೌದು ಅದು ಪವಿತ್ರವಾದ ಜಾಗ ಆಗಬೇಕು ಗಯ ಹೇಳಿದ್ರೆ ನನ್ನ ಮನೆಯ ಸುತ್ತ ಎಲ್ಲ ಕೊಡ್ತೇನೆ ಅದೆಲ್ಲ ಅಷ್ಟು ಪವಿತ್ರ ಅಲ್ಲ ಮತ್ತೆ ಯಾವುದು ನಿನ್ನ ಶರೀರನೇ ಪರಮ ಪವಿತ್ರ ಗಯ ಅನ್ನು ಹೇಳಿದ ನಾನಿಷ್ಟು ಪವಿತ್ರವಾದ ವಸ್ತು ಬ್ರಹ್ಮದೇವರು ಇಡೀ ಬ್ರಹ್ಮಾಂಡ ಹುಡುಕಿದರೂ ಜಾಗ ಸಿಗಲಿಲ್ಲ ಅವರಿಗೆ ನನ್ನ ಶರೀರ ಬೇಕಾಯ್ತವರಿಗೆ ತಕೊಳ್ಳಿ ಅಂತ ಹೇಳಿದ್ರೆ ಖುಷಿ ನೋಡಿ ಆ ಸ್ತೋತ್ರದಲ್ಲಿ ಮರೆತು ಬಿಡ್ತೇವೆ ನಾವು ಗಯನತ್ರ ಹೇಳಿದ್ರು ದೇವರು ನೀನು ಮಲಗಿಬಿಡು ಅಂತ ಮಲಗಿದ ಗಯಾ ಅವನ ಮೇಲೆ ಕಲ್ಲು ಇಟ್ರು ಎಂಥದ್ದು ಕೇಳಿದ ಇಲ್ಲ ಯಜ್ಞ ಮರ್ತಾ ಇದ್ದೇನೆ ಸುಮನೆ ಮಲಗಿದ ಯಜ್ಞ ಪ್ರಾರಂಭ ಆಯಿತು ಗಯ ಮತ್ತೊಂದು ಕಡೆ ಏಳಕ್ಕೆ ಪ್ರಾರಂಭ ಮಾಡಿದ ಬ್ರಹ್ಮದೇವರು ಹೇಳಿದ್ರು ಸ್ವಾಮಿ ನನ್ನ ಕೆಲಸ ಆಗಲಿಲ್ಲ ಅಂತ ಯಾಕಂದ್ರೆ ಕಲ್ಲಿಟ್ಟು ಯಜ್ಞ ಮಾಡಿದ್ರು ಕೂಡ ಇನ್ನೊಂದು ಕಡೆಯಿಂದ ಹೇಳ್ತಾ ಇದ್ದಾನೆ ಅಂತ ದೇವರು ಹೇಳಿದ್ರು ಎಲ್ಲಿ ಹೇಳ್ತಾನೆ ಅಂತ ಸ್ವಲ್ಪ ಮೇಲೆ ಹಾಗೆ ದೇವರು ಬಂದ ತನ್ನ ಕಾಲು ಅವನ ಮೇಲೆ ಇಟ್ಟ ಅಂತ ಹೇಳಿದ ಅಪ್ಪ ಮಗ ನೀವು ಸೇರಿ ನಮ್ಮನ್ನು ಹ್ಮ್ ಮಲಗಿಸೇ ಅಂತ ದೇವರು ಹೇಳಿದ ನನ್ನ ಪಾದ ಇಟ್ಟದ್ದು ಬ್ರಹ್ಮದೇವರು ಹೇಳಿದ್ರು ಯಜ್ಞ ಮಾಡಿದ್ದು ನಾನು ಬೇಡ ಅಂತ ಹೇಳಲಿಕ್ಕಾಗುತ್ತಾ ಎಲ್ಲರೂ ಪವಿತ್ರವಾದ ವಸ್ತು ಯಾವುದು ಬೇಡ ದೇವರು ಹೇಳಿದ್ರೆ ತೆಗಿಬೇಕಾ ಬೇಡ ಬೇಡ ಸ್ವಾಮಿ ನೀನು ಕಾಲಿಡು ಅಂತೇಳಿ ಬ್ರಹ್ಮದೇವರು ಹೇಳಿದ್ರೆ ಯಜ್ಞ ತೆಗಿಬೇಕಾ ಬೇಡ ಬೇಡ ಯಜ್ಞ ಇರಲಿ ಯಾಕೆಂದ್ರೆ ಅಷ್ಟು ಅವನನ್ನು ಪ್ರಶಂಸನೆ ಮಾಡಿದ್ದಾರೆ ಇಷ್ಟು ಪವಿತ್ರವಾದ ಕ್ಷೇತ್ರ ಮತ್ತೊಂದಿಲ್ಲ ಆದ್ದರಿಂದ ಯಜ್ಞಕ್ಕೆ ಇದೇ ಭೂಮಿಗೆ ದೇವರು ನನಗೆ ಜಾ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಪವಿತ್ರವಾದ ಜಾಗ ಇದು ಒಂದೇ ಖುಷಿಯಾಯಿತು ದೇವರಿಗೆ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಜಾಗ ನಾನು ಕೊಟ್ಟದ್ದು ಅಜೋ ಬೇಡ ಸ್ವಾಮಿ ಕಾಲಿಡು ಹಾಗಾದ್ರೆ ಗಯಾ ಹೇಳ್ದ ಸ್ವಾಮಿ ಮಗ ಯಜ್ಞ ಮಾಡಿದ ನನ್ನ ಶರೀರ ಮುಗಿಯಿತು ನೀರು ಕಾಲಿಟ್ಟಿದ್ದಿ ನನಗೇನು ಗತಿ ದೇವರು ಹೇಳಿದ ನಿಮಗೆ ಇದೇ ಗತಿ ನನ್ನ ಕಾಲಿಟ್ಟದೇ ಗತಿ ಅವಾಗ ಹೇಳಿದಂತೆ ನಾನು ಪಿಂಡ ಇರ್ತೀಯ ದೇವರು ಹೇಳ್ದ ಪಿಂಡದ ವ್ಯವಸ್ಥೆ ನಿನಗೆ ಮಾಡ್ತೇನೆ ಯಾರ್ಯಾರು ಪಿಂಡ ಹಾಕ್ತಾರೋ ನಿನ್ನಲ್ಲೇ ಪಿಂಡ ಹಾಕಲಿ ದೇವರು ವ್ಯವಸ್ಥೆ ಮಾಡಿದ ಅಂದ್ರೆ ಇವತ್ತು ಹೋದವರೆಲ್ಲ ಗಯಾಕ್ಕೆ ಹೋದವರೆಲ್ಲ ಪಿಂಡವ ಹಾಕಿದ್ದನ್ನು ಆ ವಿಷ್ಣು ಪಾದದಲ್ಲಿ ಅರ್ಪಣೆ ಮಾಡ್ತಾನೆ ಗಯನಿಗೆ ಖುಷಿಯಾಯಿತು ಅಂದ್ರೆ ಯಾರು ಜಗತ್ತಲ್ಲಿ ಇರ್ತಾರೆ ಅವರು ತನ್ನ ಪಿತೃಗಳಿಗೆ ಗತಿಯನ್ನು ಕೊಡಬೇಕಾಗಿದ್ರೆ ಉಪಯ ಗಯ ಆಯ್ತು ಮರ್ಗಯವ ಆದರೂ ಕೂಡ ಬಚವಾದವ ಅಂದ್ರೆ ಅವನಿಗೆ ಖುಷಿ ಮಡಿಯಲಿ ಅಂದ್ರೆ ಭಗವಂತನ ವ್ಯಾಪಾರ ಒಬ್ಬನನ್ನು ತುಳಿತಾನೆ ಆದರೆ ತುಳಿದ ಅನ್ನೋದಕ್ಕಿಂತಲೂ ಜಾಸ್ತಿ ಇಡೀ ಜಗತ್ತಿನ ಜನ ಅವನ ಕಡೆಗೆ ಬರುವ ಹಾಗೆ ಮಾಡಿದ ಅಷ್ಟು ಪುಣ್ಯ ಭಗವಂತ ಕಟ್ಟ ಇದು ದೇವರ ವ್ಯಾಪಾರ ದಾಖಲೆ ಹೇಳುವ ಕ್ರಮ ಹೀಗೆ ತಾನೇ ಗತಿಯಂದು ಅನುದಿನದಿ ನಂಬಿದವರನ್ನು ಪೊರೆಯುವ ದೇವರು ಪೊರೆಯುವ ಕ್ರಮ ಹೀಗೆ ನೋಡುವವರ ದೃಷ್ಟಿಯಲ್ಲಿ ಕಾಲಿಟ್ಟ ಕಲ್ಲಿಟ್ಟ ಯಜ್ಞ ಮಾಡಿದ ಬೆಂಕಿ ಇಟ್ಟ ಆದರೆ ದೇವರು ರಕ್ಷಣೆ ಮಾಡದೆ ಹಾಗೆ ನೋಡಿ ಎಲ್ಲಿ ಹೊದ್ದು ಕೇಳುದು ಪಿಂಡ ಇಡ್ಲಿಕ್ಕೆ ಹೊದ್ದು ಅಂತ ಹೇಳುವುದಿಲ್ಲ ಗಯಾಕ್ ಹೊದ್ದು ಗಯನ ಹೆಸರು ಹೇಳ್ತೇವೆ ನೋಡಿ ಅದು ಹೇಳಿದ ಗಯನಿಗೆ ಅದು ಖುಷಿ ಇಡೀ ಜಗತ್ತು ಆರ್ಥಿಕ ಪ್ರಪಂಚ ತನ್ನ ಅಪ್ಪ ಅಮ್ಮ ನಾಸ್ತಿಯಂತಾದಾಗ ಇಲ್ಲಿ ಬಂದು ಪಿಂಡ ಹಾಕ್ತಾರೆ ಸದ್ಗತಿ ದೇವರು ಕರುಣಿಸಿದ ಇದು ತನ್ನ ಭಕ್ತರನ್ನು ನಂಬಿದವರನ್ನು ತೊರೆಯುವ ಬಗ್ಗೆ ಡಾಕ್ಟರ್ ಕೊನೆಗೆ ಹೇಳ್ತಾರೆ ಅಂದ್ರೆ ಈ ಪಂಚತನ್ ಮಾತ್ರ ತಂದಿಯ ಪ್ರಕರಣದಲ್ಲಿ ಕೊನೆಯ ಘಟ್ಟದಲ್ಲಿ ಇಡೀ ಬ್ರಹ್ಮಾಂಡವನ್ನು ಪಿಂಡಾಂಡಕ್ಕೆ ತಂದು ಅಲ್ಲಿದ್ದ ಭಗವಂತನನ್ನು ಪಿಂಡಾಂಡದಲ್ಲಿಟ್ಟು ಕೊನೆಗೆ ಭಗವಂತ ನಂಬಿದವರನ್ನು ಹೇಗೆ ರಕ್ಷಣೆ ಮಾಡುತ್ತಾನೆ ಹೀಗೆ ಬ್ರಹ್ಮಾಂಡ ಪಿಂಡಾಂಡಗಳನ್ನು ಸೃಷ್ಟಿ ಮಾಡುವುದರ ಮೂಲಕ ತನ್ನ ನಂಬಿದವರನ್ನು ಭಗವಂತ ಹೀಗೆ ಬರೆಯುವ ಜಗನ್ನಾಥ ವಿಠಲ ಅವನು ಇಡೀ ಜಗತ್ತಿಗೆ ನಾಥನಾದಂತಹ ಸ್ವಾಮಿ ಅವನು ವಿಠಲ ಈ ವಿಠಲ ಎಂಬ ಶಬ್ದ ಬಹಳ ಒಳ್ಳೆಯ ಶಬ್ದ ನಮ್ಮಲ್ಲಿ ಬರೆಯುವಾಗ ತಪ್ಪು ತಪ್ಪು ಬರೀತಾರೆ ವಿಠಲ ಅಂತ ಹೆಸರಿಡುತ್ತಾರೆ ಪಾಪ ಹೇಗೆಗೋ ಬರೀತಾರೆ ವಿಠಲ ಎಂಬ ಶಬ್ದ ಅದು ವಿ ಅಲ್ಪ ಪ್ರಕಾರ ಆಮೇಲೆ ಮಹಾಪ್ರಾಣ ಪ್ರಕಾರ ಆಮೇಲೆ ಲಖ ಪ್ರಾಣ ಅಲ್ಪ ಪ್ರಾಣ ಮಹಾಪ್ರಾಣ ಆಗುತ್ತೆ ಮಹಾಪ್ರಾಣ ಅಲ್ಪ ಪ್ರಾಣ ಆಗುತ್ತೆ ಪ್ರಾಣನೇ ಹೋಗುತ್ತೆ ವಿಠಲನ್ನು ಬರೀತಾರೆ ಪಾಪ ಅದ್ರ ಆಚಾರ ಅವರವರ ಈ ಜನಾರ್ಧನ ಅಂತ ಶಬ್ದ ಇದು ಅಭಿವೃವಾಗಿ ಜನಾರ್ಧನ ಅನ್ನ ಧನದ ಮೇಲೆ ಮೋಹದಿಂದ ಜನಾರ್ಧನ ಅಂತ ಏನೇನಾಗಿ ಬಿಡುತ್ತೆ ಅಂತಂದ್ರೆ ವಿದ ಟ ಮೂರು ಶಬ್ದಗಳಿವೆ ಅದರಲ್ಲಿ ಇದು ಟ ಲಾ ವಿಠಲ್ ಏನ್ ಮಾಡ್ತಾನೆ ವಿತು ಅಂದ್ರೆ ಜ್ಞಾನಿಗಳು ಬಕ್ತರು ಅಂತ ಅರ್ಥ ವಿಧ ವಿಧ ಅಂದ್ರೆ ಶೂನ್ಯ ಅಂತ ಅರ್ಥ ಅದು ಬರೆಯುವ ಕ್ರಮ ಹಾಗೆ ಕನ್ನಡ ಆಗಲಿ ಹಿಂದಿ ಆಗಲಿ ಬರೆಯುವ ಕ್ರಮ ಹಾಗೆ ಠಾ ಅಂತ ನೀವು ಕನ್ನಡದಲ್ಲಿ ಬರೆಯಿರಿ ಒಂದು ಝೀರೋ ಸಂಸ್ಕೃತದಲ್ಲಿ ಹಾಗೆ ಬರೆಯುವ ಕ್ರಮ ಅಂದ್ರೆ ಏನು ಠ ಅಂದ್ರೆ ಝೀರೋ ಇಟ್ಲ ಅರ್ಥ ಸಂಸ್ಕೃತದಲ್ಲಿ ಅರ್ಥನೇ ಹಾಗೆ ಠಾ ಅಂದ್ರೆ ಶೂನ್ಯ ವಿದ್ ಅಂದ್ರೆ ಜ್ಞಾನ ಟಾ ಅಂದ್ರೆ ಶೂನ್ಯ ಯಾರಿಗೆ ಜ್ಞಾನ ಇಲ್ಲ ಅವ್ರನ್ನೇನ್ ಮಾಡ್ತಾನೆ ಬಿಟ್ಟಲ್ಲ ಲಾತಿ ಜ್ಞಾನಂ ದತ್ವಾ ಲಾತಿ ಜ್ಞಾನ ಕೊಟ್ಟು ಅನುಗ್ರಹ ಮಾಡ್ತಾನೆ ಅದಕ್ಕೆ ವಿಠಲ ಅಂತ ಹೆಸರು ಅಲ್ವಾ ವಿಠಲನ ಹತ್ರ ಹೋದರೆ ಹೇಳ್ತಾನೆ ವಿಠಲ ಅದು ಕೊಡು ವಿಠಲ ನನ್ನಲ್ಲಿ ನನ್ನ ನೋಡಿ ಅಂತ ಹೇಳ್ತಾರೆ ವಿಠಲ ಸ್ವಾವಸ್ತ ವಿಠಲ ನೈನ್ ಅದೊಂದು ಬಟ್ಟೆ ಇಲ್ಲ ಅವರ ಹತ್ರ ಹೇಳ್ತಾರೆ ನನ್ನ ಹತ್ರನೇ ಇಲ್ಲಿ ತಿರುಗಂತ ಕೊಡುದು ಮತ್ತೇನು ವಿಠಲ ವಿಠಲ ವಿಠಲ ಅಂತ ಉಪಾಸನೆ ಮಾಡಿದರೆ ತಮಗೆ ನಗ್ನರನ್ನಾಗಿ ಮಾಡ್ತಾನೆ ನಗ್ನರನ್ನಾಗಿ ಮಾಡ್ತಾರೆ ಅಂದ್ರೆ ನಿನ್ನೆ ಹೇಳಿದ್ದೆ ನಾನು ತಿಪ್ಪೆ ತೆಗೆದು ಪೀದಾಡುವ ಕಾರ್ಯಕ್ರಮ ಈಗ ಏನಾಗಿದೆ ಅಂದ್ರೆ ನಮಗೆ ಬಟ್ಟೆ ಉಂಟು ಬಟ್ಟೆ ಅಂದ್ರೆ ಈ ಹೊರಗಿನ ಬಟ್ಟೆಯ ಬಗ್ಗೆ ಹೇಳೋದಲ್ಲ ಈ ಈ ಹೇಳುವ ಬಟ್ಟೆ ಅಂದ್ರೆ ಶರೀರದ ಬಟ್ಟೆ ಅದು ಹೊರಗಿನ ಅನ್ನಮಯಾದಿ ಬಟ್ಟೆ ಇದೆ ಅದರ ಒಳಗೆ ಶರೀರ ಇದೆ ಅದರ ಲಿಂಗ ಶರೀರ ಇದೆ ಎಷ್ಟು ಬಟ್ಟೆ ಒಂದು ಶರ್ಟು ಒಂದು ಕೋಟು ಅದರೊಳಗೆ ಶರ್ಟು ಅದರೊಳಗೆ ಬನಿಯನ್ ಇಷ್ಟಿದೆ ಇಷ್ಟು ತೆಗಿಬೇಕಿರಿ ಊಟಕ್ಕೆ ಬನಿಯನ್ ತೆಗಿರಿ ಅಯ್ಯೋ ಒದ್ದಾಡೇ ಒದ್ದಾಟು ಹಿರಿಯರೇ ಹೇಳಿದ್ರು ಅಪ್ಪ ಮೋಕ್ಷಕ್ಕ ಹೋಗ್ಬೇಕು ಎಷ್ಟು ತೆಗಿಬೇಕು ಅಂತ ಈ ಕೋಟು ಬನಿಯಾನಲ್ಲ ಒಳಗಿದ್ದು ಶರ್ಟ್ ತೆಗಿಬೇಕು ಬನಿಯಾನ ತೆಗಿಬೇಕು ಒಳಗಿದ್ದ ಎಲ್ಲ ತೆಗಿಬೇಕು ಅಯ್ಯೋ ಏನ್ ಮಾಡ್ಬೇಕು ವಿಠಲ ಹೇಳ್ದ ಸಾವತ್ತಯ ನನ್ನ ನೋಡುವಂತಲ ತೆಗಿದ್ದೇನೆ ಬಟ್ಟೆ ಇಲ್ಲ ನನ್ನ ಹತ್ರ ಬಂದರೆ ಬಟ್ಟೆ ಇಲ್ಲಿದ್ದವನನ್ನಾಗಿ ಮಾಡ್ತೇವೆ ಅಂತ ವಿಠಲ ನನಗೆ ಸಾವತ್ತಯ ವಿಠಲ ಅಂತ ರಾಜರು ಸ್ತೋತ್ರ ಮಾಡ್ತಾರೆ ಹೀಗೆ ವಿಠಲ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಬಂದವರಿಗೆ ಕೈಯಲ್ಲಿ ಒಂದು ಅವನ ಸ್ತೋತ್ರವನ್ನು ಹೇಳಿಸಿ ಹಾಡಿಸಿ ಮೈ ಮೇಲೆ ಏನು ಇಲ್ಲ ಅಂತ ಮಾಡಿ ಮೈಯೇ ಇಲ್ಲ ಅಂತ ಮಾಡಿ ಕೊನೆಗೆ ಕೊರೆಯವ ಜಗನ್ನಾಥ ವಿಟ್ಟಲ ಅವನು ರಕ್ಷಣೆ ಮಾಡತಕ್ಕಂತಹ ದೇವರು ಹಾಗಾಗಿ ದಾಸರು ಎಲ್ಲ ಮನೆ ಬಿಟ್ರು ಯಾಕೆ ಬಿಟ್ಟಲ ಅದು ಇಲ್ಲ ಅಲ್ಲಿ ನನ್ನ ಅವಸ್ಥೆ ಹೀಗೆ ಆಯ್ತು ಅಂದ ದಾಸರೆಲ್ಲವನ್ನ ಬೆನ್ನೆ ಮನೆ ಬಿಟ್ರು ಎಲ್ಲಾ ಬಿಟ್ರು ಬೀದಿ ಸುತ್ತಾಡಿದ್ರು ಬಿಟ್ಟಲ್ಲಿ ಭಾರಿ ಖುಷಿಯಾಯ್ತು ಬಿಟ್ಟಲೆ ಹೇಳಿದ್ರೆ ಅವ್ನು ತಾಳ ತಳ್ಳಿ ಅಂತ ಒಂದು ತಂಬಳಿ ದೊಡ್ಡ ಬಿಟ್ಟಲ್ಲ ಖುಷಿಯಾಯ್ತು ने्ठल तेवर यथायप उपासवती इट्ठलाठला उपासने के भगवंत ज्ञान शून्यरव ज्ञान भगवंत त मे सेकल अदे हरिकथ सारवचन कृष्ण